ಪರಮೂಜ್ಯ ಶ್ರೀಪಾದರು ಜ್ಞಾನದ ಭಂಡಾರ ಹೀಗೆ ಅಂತ ಪರಮಪೂಜ್ಯ ವಿದ್ಯಮಾನ ತೀರ್ಥ ಶ್ರೀಪಾದರು ವಿಶ್ವೇಶತೀರ್ಥ ಶ್ರೀಪಾದರೇ ಅವರ ಬಗ್ಗೆ ಹೆಮ್ಮೆಯಿಂದ ಹೇಳಿರುವಂತಹ ಮಾತು ಅಂತಹ ಪರಮಪೂಜ್ಯ ಭಂಡಾರಕಿಯ ಶ್ರೀಪಾದರು ಕೃಷ್ಣ ಅರ್ಜುನನ್ನು ಉದ್ಧರಿಸಿದಂತೆ ನಮ್ಮ ಭಕ್ತ ಸಮಾಜವನ್ನು ಅನುಗ್ರಹಿಸ್ತಾ ಇದ್ದಾರೆ ಇವತ್ತಿನಿಂದ ಐದು ದಿವಸಗಳ ಕಾಲ ಗೀತೆಯಲ್ಲ ಸನ್ಯಾಸ ಯೋಗದ ಬಗ್ಗೆ ಪ್ರವಚನ ಅಮೃತವನ್ನು ನೀಡಿ ನಮ್ಮನ್ನು ಅನುಗ್ರಹಿಸಲಿದ್ದಾರೆ ಐದನೇ ಅಧ್ಯಾಯದಲ್ಲಿ ಸನ್ಯಾಸ ಯೋಗ ಬಹಳ ವೈಚಿತ್ರ್ಯ ಅದರಲ್ಲಿ ಕರ್ಮವನ್ನು ಮಾಡು ಕರ್ಮವನ್ನು ಮಾಡಬೇಡ ಅಂತ ಹೇಳಿ ಅಂಥ ಒಂದು ವೈರುಧ್ಯ ಕರ್ಮಣಾಮ್ ಸನ್ಯಾಸ ಅಂತ ಹೇಳ್ತಾರೆ ಯೋಗ ಕರ್ಮಸ್ ಯೋಗವನ್ನು ಮಾಡುವಂತಲೂ ಹೇಳ್ತಾರೆ ಕರ್ಮವನ್ನು ಮಾಡುವಂತಲೂ ಹೇಳ್ತಾರೆ ಯಾವ ಅಧಿಕಾರಿಗಳು ಯಾವ ರೀತಿ ಅನ್ನುವಂತಹ ಅನೇಕ ವೈವಿಧ್ಯಗಳುಂಟು ವೈವಿಧ್ಯತೆಗಳುಂಟು ವಿಕಲ್ಪಗಳುಂಟು ಇದರ ಬಗ್ಗೆ ಸರಿಯಾದ ನಿಶ್ಚಯ ಆಗಬೇಕಂತ ಹೇಳಿದರೆ ಅರ್ಜುನನಿಗೆ ಸಂಶಯ ಬಂತು ಅರ್ಜುನ ಪುನಃ ಅನಿಸ್ತಾನ ಕೇಳ್ತಾನೆ ಹೀಗೆ ಹೇಳ್ತೀನಿ ಅದು ನಮಗೆ ಅರ್ಥ ಆಗಿಲ್ಲ ಅಂತ ಹೇಳಿ ಹಾಗೇ ನಾ ಅರ್ಥ ಆಗದ ಜನಗಳು ನಾವು ಆದ್ದರಿಂದ ನಮಗೂ ಅನೇಕ ಥರದ ವೈ ವಿದ್ಯ ವೈರುಧ್ಯಗಳು ವಿಕಲ್ಪಗಳುಂಟು ಅದಕ್ಕೆ ಪೂಜೆ ಶ್ರೀಪಾದರು ಉತ್ತರ ಸಮರ್ಥರು ಅವರು ಇವತ್ತಿನ ದಿವಸದಲ್ಲಿ ಆ ಸನ್ಯಾಸ ಬಗ್ಗೆ ಆ ಅಧ್ಯಾಯದ ಬಗ್ಗೆ ಇವತ್ತಿನಿಂದ ಉಪ್ ಉಪನ್ಯಾಸ ನೀಡಲಿದ್ದಾರೆ ಶ್ರೀಪಾದರು ಉಪನ್ಯಾಸ ಮಾಡ್ತಾರೆ ಅಂತ ಹೇಳಿದರೆ ಅದರಲ್ಲಿರ್ತಕ್ಕಂತಹ ಒಂದು ಪದ ಸಾಕು ಒಂದು ಶ್ಲೋಕ ಸಾಕು ಅವರಿಗೆ ವರ್ಣನೆ ಮಾಡಲಿಕ್ಕೆ ಒಂದು ತಿಂಗಳೇ ಬೇಕು ಅಷ್ಟು ಅವರು ಜ್ಞಾನದ ಗಣಿ ಇವತ್ತಿನ ದಿವಸದಲ್ಲಿ ಅಲ್ಲಿರ್ತಕ್ಕಂತಹ ಸೂಕ್ಷ್ಮ ರಹಸ್ಯಗಳನ್ನು ಐದು ದಿವಸಗಳ ಕಾಲ ನಮಗೆ ಹೇಳಿ ನಮ್ಮನ್ನು ಅನುಗ್ರಹಿಸಿದ್ದಾರೆ ಪೂಜೆ ಶ್ರೀಪಾದರಿಗೆ ಪ್ರತಿಷ್ಠಾನದ ಪರವಾಗಿ ಹಾಗೂ ಸೇವಾಕೃತರ ಭಕ್ತರ ಪರವಾಗಿ ಸ್ವಾಗತವನ್ನು ಪ್ರಣಾಮಪೂರ್ಕ ಸ್ವಾಗತವನ್ನು ಕೊರತಾ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೇವೆ ೈಕ್ಯ ಪರಮಗುರುಷ್ಠಾವತಿ ಸಜ್ಜನಾತ್ಯ ನಿರ್ಮುಕ್ತೋಷನಯನಸೌಪತಿರ್ಮನೂನ ಶ್ರೀಷ್ಯಾ ಗುಣರಾಶ್ ಹೃದಯ ಶುದ್ಧವ್ಯಾ ಮಧ್ಯಾಮ ಅಭ್ರಮಂ ಭಂಗರಹಿತ ಅಜರಂ ವಿಮಲ ಸದಾಂದತೀರ್ಥಮತಾತ್ರಪಂ ಆಪಾರುಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ೇನ ವಿಘಾ ಪ್ರಣಶ್ಯಂತ ಸಿಧ್ಯ ಮನೋರ ಪೂಜ್ಯಾಘವೇಂದ್ರಯ ಸತ್ಯಧರ್ಮರ ಭಜತೀಕ್ಷ ನಮತಾಮೇ ದೇವ ನಾರಾಯಣವೋಷವಿವರ್ಜಿ ಪರಿಪೂರ್ಣಗುರು ಗೀತಾ ವಕ್ಷಿ ರಮೇಶ ನಾರಾಯಣ ಸರವರು ಜಗದೆಕನಾ ಭಿ ಸಕಲೋಕನಮಸ್ಕತಂಚತ್ರ ತ್ರೈಗುಣ್ಯವರ್ಜಿತಮ ಯುವಮ್ಯಮೀಶ ವಂದೇ ಭದ್ರ ಮಮಲೇ ಅಧ್ಯಾ ನಿಷ್ಕಮಕರ್ಮ ಅನು ಅಂತಃಕರಣದ ಶುದ್ಧಿಗೆ ಕಾರಣವಾಗಿ ಭಗವದ್ ಚಿಂತನ ಪರವಾಗಿ ನಮ್ಮ ಮನಸ್ಸನ್ನು ಮಾಡಿ ನಮಗೆ ಸರಿಯಾದ ತತ್ವಜ್ಞಾನವನ್ನು ಕೊಟ್ಟು ಭಗವಂತನ ಪ್ರಸಾದದಿಂದ ಅನುಗ್ರಹದಿಂದ ಅದು ಮೋಕ್ಷಕ್ಕೆ ಸಾಧನವಾಗ್ತದೆ ಇದು ಮುಖ್ಯ ಸಾರಾಂಶ ಅದರಲ್ಲಿ ಇಲ್ಲಿ ಐದನೇ ಅಧ್ಯಾಯದಲ್ಲಿ ನಮಗೆ ಎರಡೂ ಬೇಕು ಅದು ನಿಷ್ಕಾಮ ಕರ್ಮ ಯೋಗ ಆಗುವುದು ಎರಡೂ ಬೇಕು ಅಂದರೆ ಸನ್ಯಾಸವೂ ಬೇಕು ಅನ್ನುವಂಥ ಅಂದರೆ ಅದು ಫಲಕಾಮನಾ ಸನ್ಯಾಸ ಕರ್ತೃತ್ವದ ಅಭಿಮಾನ ಸನ್ಯಾಸ ಮತ್ತು ನನ್ನ ಇಂದ್ರಿಯಗಳು ನನ್ನ ದೇಹ ಎಂಬ ಅಭಿಮಾನ ಸ್ವಾತಂತ್ರ್ಯದ ಭ್ರಮೆಯ ಸನ್ಯಾಸ ಎಲ್ಲ ಇದ್ದು ಯೋಗ ಕರ್ಮಾನುಷ್ಠಾನು ಹೀಗೆ ನನಗೆ ಬಂಧಕವಾಗುವ ಕರ್ಮಾನುಷ್ಠಾನ ಮಾಡುವಾಗ ಅದು ಸಂಸಾರ ಬಂಧಕವಾಗಬೇಕು ನಮಗೆ ಯಾವ ಯಾವುದರಿಂದ ಆಗುತ್ತೋ ಅದೆಲ್ಲವೂ ನಾನು ತ್ಯಾಗ ಮಾಡಬೇಕು ಅನ್ಯದೇವತೋದ್ದೇಶೇನ ಆ ಉದ್ದೇಶವನ್ನು ಅನ್ಯದೇವತೋದ್ದೇಶವನ್ನು ಇಟ್ಕೊಳ್ಬಾರ್ದು ಅದರಲ್ಲಿ ತ್ಯಾಗ ಮಾಡಬೇಕು ಹಾಗೆ ಫಲೋದ್ದೇಶವನ್ನು ಇಟ್ಕೊಳ್ಬಾರ್ದು ಅದರಲ್ಲಿ ತ್ಯಾಗ ಮಾಡಬೇಕು ಹಾಗೆ ನಾನು ಮಾಡಿದೆ ಎಂಬ ಕರ್ತೃತ್ವನ ಅಭಿಮಾನವನ್ನು ತ್ಯಾಗ ಮಾಡಬೇಕು ನನ್ನ ಕರ್ಮ ನಾನು ಮಾಡಿದರೆ ಬಿಡಬೇಕು ನನ್ನ ಇಂದ್ರಿಯ ಅದನ್ನು ಬಿಡಬೇಕು ನನ್ನ ಶರೀರ ಎಲ್ಲ ನಂದಕವಾಗುವಾಗ ಏನೇನಿದೆ ಎಲ್ಲದನ್ನು ಸನ್ಯಾಸಿ ತ್ಯಾಗ ಮಾಡಿ ಅನುಷ್ಠಾನ ಮಾಡಿದಾಗ ಭಗವತ್ ಪೂಜಾ ರೂಪದಲ್ಲಿ ಅದನ್ನು ಅದನ್ನು ಸರಿಯಾದ ಕರ್ಮ ಯೋಗ ಅಂತ ಅದು ರೋಗವಾಗುವುದು ಯಾವಾಗ ಅದು ಸನ್ಯಾಸ ನಿಗೀತ ಅದು ನಮಗೆ ರೋಗ ಮಂದಕವಾಗ ಇಲ್ಲದ್ರೆ ಯೋಗ ಇಷ್ಟನ್ನು ವಿವರಣ ರೂಪದಲ್ಲಿ ಬಹಳ ವಿಸ್ತಾರವಾಗಿ ಭಗವಂತ ಹೇಳ್ತಾ ಇದ್ದಾನೆ ನಿನ್ನೆ ಹೋದ ವರ್ಷ ಹತ್ತು ಶ್ಲೋಕದವರೆಗೆ ಆಗಿತ್ತು ಅದನ್ನು ಹತ್ತನೇ ಶ್ಲೋಕದಿಂದ ಆರಂಭಿಸಿ ಇವಾಗ ಅದನ್ನು ಪ್ರಸ್ತಾವ ಮಾಡಿ ಮುಂದುವರಿಸ್ತಾ ಇದ್ದೇವೆ ದೇವರು ಐದು ದಿವಸದಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ನೋಡೋಣ ಭಾಸ್ಕರ ಅವರು ನಮ್ಮ ಹೇಳಿದರು ಬಹಳ ಇನ್ನು ವಿಸ್ತಾರ ಮಾಡಬೇಕು ಆಗಲಿ ಅಂತ ಹೇಳಿದೆ ಆದರೆ ಬೇರೆ ಕಾರ್ಯದ ಒಂದು ಬೇರೆ ಬೇರೆ ಕಾರ್ಯ ಇರುವುದರಿಂದ ಈ ಸತಿ ಈ ಬಾರಿ ಒಂದು ಐದು ದಿನಗಳ ಕಾಲ ಈ ಪ್ರವಚನವನ್ನು ಭಗವತ್ ಪೂಜಾರೂಪದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಬ್ರಹ್ಮಣಿ ಆಧಾಯ ಕರ್ಮಾಣಿ ಸಂಗಂತ್ಯಕ್ತ ಕರೋತಿಯ ನಲಿಪ್ಯತೆ ನಸ ಪಾಪೇನ ಪದ್ಮಪತ್ರಮ ಅಂಭಸ ನೋಡಿ ಕರ್ ಯೋಗಯುಕ್ತವಾದ ಸನ್ಯಾಸ ಬೇಕು ಅದರಿಂದ ಮೋಕ್ಷ ಆಗ್ತದೆ ಎಂಬುದನ್ನು ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಭಗವಂತ ಹೇಳ್ತಾನೆ ನೋಡಿ ಅಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ ಬ್ರಹ್ಮಣಿ ಆದಾಯ ಕರ್ಮಾಣಿ ಅಂದರೆ ಸಂಘ ಅಂತ ಎರಡು ಅಂಶ ಅಂತ ಸಂಘ ಅಂದರೆ ಫಲದಲ್ಲಿ ಆಸಕ್ತಿ ಈ ಫಲಾಸಕ್ತಿಯನ್ನು ಫಲಕಾಮನೆಯನ್ನು ತರೀಬೇಕು ಅದು ಒಂದು ಬಹಳ ಚೆನ್ನಾಗಿದೆ ನಮಗೆ ಎರಡು ಕಂತ ಫಲ ಬೇಕು ಅಂತ ಕಾಮನೆ ಇರುತ್ತೆ ಆ ಫಲ ಬೇಕು ಅಂತ ಕಾಮನೆ ಮಾಡಿದರೆ ನನಗೆ ಬಂದಕ್ಕಾಗತ್ತೆ ಅಥವಾ ನಾನು ಮಾಡಿದೆ ಇದು ನನ್ನ ಕರ್ಮ ಅಂತ ಆ ದುರಹಂಕಾರ ಕರ್ತೃತ್ವದ ಸ್ವತಂತ್ರ ಕರ್ತೃತ್ವದ ದುರಭಿಮಾನ ಅದೂ ನಮಗೆ ತಾರಕ ಇದು ಬಾರಕ್ಕೆ ಬಾರಕ್ಕಾಗತ್ತೆ ಅದೆರಡನ್ನು ಬಿಡಬೇಕು ನಾಹಂಕರ್ತ ಹರಿಕರ್ತಾ ಎಂಬ ಭಾವ ಹಾಗೆ ನನಗೆ ಯಾವ ಪರವೂ ಬೇಡ ನಿನ್ನ ಅನುಗ್ರಹ ಸಾಕೊಂಡೆ ಭಗವಂತನ ಪ್ರಸಾದ ಭಗವದ್ಭಕ್ತಿ ಬಿಟ್ಟು ಬೇರೆ ಯಾವುದನ್ನು ದೇವರ ಹತ್ರ ನಾನು ಕೇಳಬಾರ್ದು ಅದನ್ನೇ ಬ್ರಹ್ಮನಿ ಆದಾಯ ಕರ್ಮ ಬ್ರಹ್ಮನಲ್ಲಿ ಕರ್ಮವನ್ನು ಇಡಬೇಕಂದ್ರೆ ಮನಸ ಅಂದರೆ ನಾನು ಎರಡರ್ಥಲ್ಲಿ ನಾನು ಮಾಡುವುದಿಲ್ಲ ಭಗವಂತ ತನ್ನ ಪೂಜಾರೂಪವಾದ ಕರ್ಮವನ್ನು ನನ್ನಿಂದ ಮರೆಸ್ತಾ ಇದ್ದಾರೆ ನನ್ನ ಒಳ್ಳೆಯದಕ್ಕೋಸ್ಕರ ಈ ರೀತಿಯಾಗಿ ನಮ್ಮಲ್ಲಿ ನಾವು ಆರೋಪಿಸಿಕೊಂಡ ನನ್ನದ್ದೇ ಕರ್ಮ ಎಂಬುದಾಗಿ ಆರೋಪಿಸಿಕೊಂಡಂತಹ ಕರ್ಮವನ್ನು ಭಗವಂತನದ್ದು ಇದು ಭಗವದಲೀನ ಅವನದ್ದೇ ಕರ್ಮ ಎಂಬ ಸ್ವಕೃತೆಯನ್ನು ದೃಶ್ಯದ ಬಹಳ ಭಾಗವಂತ ಚೆನ್ನಾಗಿ ಹೇಳ್ತಾರೆ ನಾವು ಏನು ಮಾಡ್ತೇವಪ್ಪ ನಿನ್ನ ಭೂಮಿಯನ್ನು ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಸ್ವಕೃತೇನ ದೃಶ್ಯತೆ ಭಗವಂತ ದಾನ ಮಾಡಿದ್ರಿಂದ ತಾನ ತೃಪ್ತನಾಗಬೇಕು ನಮಗೆ ಅವರನ್ನು ತೃಪ್ತಿಪಡುವ ಸ್ವಾತಂತ್ರ್ಯ ಇಲ್ಲ ಎಂಬ ವಿಷಯ ಭಾಗವತದಲ್ಲಿ ಆ ಇವನು ಯಾರು ದುಡಿದರು ನತ್ತ ರಾಜ ಆ ಶೀಲಾದೇವಿಯನ್ನು ವಿವಾಹ ಆಗುವ ಸಂದರ್ಭದಲ್ಲಿ ಕೃಷ್ಣ ಬಂದು ಕೇಳಿದಾಗ ನೀನೇ ಸ್ವತೃತೇನ ದುಷ್ಯ ಭಗವಂತ ತನ್ನ ತಾನು ಏನು ಮಾಡಿದ್ದಾನೆ ಅದರಿಂದ ಸಂತೃಪ್ತನಾಗಿ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅವನ ಪೂಜೆ ಕ್ರಿಯಾದಲ್ಲಿ ಸ್ವಾತಂತ್ರ್ಯ ಇಲ್ಲ ಎಂಬ ಮಾತನ್ನು ದೊಡ್ಡ ಮಾತನ್ನು ಹೇಳ್ತಾರೆ ಅದನ್ನೇ ಇಲ್ಲಿ ಕೃಷ್ಣ ಪರಮಾತ್ಮನಲ್ಲಿ ನಮ್ಮ ಎಲ್ಲ ಕರ್ಮಗಳನ್ನು ಅರ್ಪಣೆ ಮಾಡಬೇಕಂದ್ರೆ ಅಲ್ಲಿ ನನ್ನ ನಾನು ಸ್ವತಂತ್ರಕರ್ತ ಅಲ್ಲ ಭಗವಂತನೇ ಅಂತ ಅದು ಭಗವಂತನ ಕರ್ಮ ಅಂತ ಅನುಸಂಧಾನ ಮಾಡುವುದು ಮತ್ತು ಕರೋತಿ ಹಾ ಆದರೆ ಏನೋ ಆಯಿತು ಅದೊಂದು ಹೇಳ್ತಾನೆ ಕೃಷ್ಣ ಕರೋತಿ ಕರ್ಮ ಬಿಡುವುದಲ್ಲ ಕರ್ಮಾನುಷ್ಠಾನ ಮಾಡಬೇಕು ಆ ಅದರ ಪ್ರಭಾವದಿಂದ ಈ ಸಂನ್ಯಾಸದಿಂದ ಸನ್ಯಾಸ ಇಲ್ಲ ಅಂದರೆ ಅಂಟಿಕೊಳ್ಳುತ್ತೆ ಕರ್ತೃತ್ವದ ಅಭಿಮಾನವನ್ನು ಫಲದ ಆಸಕ್ತಿಯನ್ನು ಮನಸ್ಸಲ್ಲಿ ಅಂಟಿಸಿಕೊಂಡ್ರೆ ಪಾಪ ಅಂಟುತ್ತೆ ಪಾಪ ಅಂಟುವಂಥ ಅಂಟ ಅಂಟಬಾರದಂತಹಾದರೆ ಉಪಾಯ ಏನಂದರೆ ನಾವು ಯಾವುದೇ ಒಂದು ಫಲದ ಆಸಕ್ತಿಯನ್ನು ಫಲಸ್ನೇಹವನ್ನು ಅಂಟಿಸಿಕೊಳ್ಳಬಾರದು ಅದರ ಕರ್ತೃತ್ವ ಅಭಿಮಾನ ಅದನ್ನು ಅಂಟಿಸಿಕೊಳ್ಳಬಾರದು ಅದನ್ನು ಅಂಟಿಸಿಕೊಂಡ್ರೆ ಆವಾಗ ಪಾಪ ಅಂಟುತ್ತೆ ಹಾಗಾದರೆ ಏನು ಮಾಡಬೇಕು ಹೇಳಿ ಅನ್ನೋದ್ರೆ ನಾವು ಮೊನ್ನೆ ಸುತ್ತೆ ಹೇಳಿದ್ದೆ ಈಗ ಮತ್ತೊಂದು ಅದನ್ನೇ ರಿಪೀಟ್ ಮಾಡಬೇಕು ಫಲಸ್ನೇಹವನ್ನು ಎಣ್ಣೆ ಫಲಸ್ನೇಹವನ್ನು ಅಂಟಿಸಿಕೊಂಡ್ರೆ ಕರ್ತೃತ್ವ ಅಭಿಮಾನ ಸ್ನೇಹವನ್ನು ಅಂಟಿಸಿಕೊಂಡ್ರೆ ಅದು ಪಾಪ ಅಂಟ ಪಾಪ ಅಂಟಬಾರದಾದ್ರೆ ಫಲಸ್ನೇಹವನ್ನು ಅಂಟಿಸಿಕೊಳ್ಳುವುದಲ್ಲ ಭಗವತ್ ಸ್ನೇಹವನ್ನು ಅಂಟಿಸಿಕೊಳ್ಳಿ ಭಗವಂತನ ಸ್ನೇಹ ಭಗವಂತನ ಪ್ರೀತನಾಗಲಿ ಭಗವತ್ ಪ್ರೀತಿ ನಮಗೆ ಬೇಕು ಭಗವಜ್ಞಾನ ಬೇಕು ಭಗವತ್ ಭಕ್ತಿ ಬೇಕು ಭಗವತ್ಪ್ರೀತನಾಗಲಿ ಅಂತ ಆ ಭಕ್ತಿ ಪ್ರೀತಿ ಅದನ್ನು ಅಂಟಿಸಿಕೊಂಡಾಗ ಆ ಸ್ನೇಹ ಏನು ಮಾಡುತ್ತೆ ಅಂದರೆ ನಮಗೆ ಈ ಕರ್ಮ ಎಂಬ ಮೇಣ ಅದು ಅಂಟದಂತೆ ನಮಗೆ ಅದೇ ಉಪಾಯ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆ ಹೇಗೆ ಪದ್ಮಭದ್ರ ಅಲ್ಲಿ ನೀರು ಹಾಕಿದರೆ ಅದು ಅಂಟುವುದಿಲ್ಲ ಹಾಗೆ ಆ ಸಂನ್ಯಾಸದ ಪ್ರಭಾವದಿಂದ ಪಾಪ ಫಲ ಅವರಿಗೆ ಅಂಟುವುದಿಲ್ಲ ಅಂದರೆ ಬಹಳ ಚೆನ್ನಾಗಿ ಹೇಳ್ತಾರೆ ಈ ಕೃಷ್ಣಾರ್ಪಣದ ಮಹತ್ವವನ್ನು ಹೇಳುವ ಹಾಗಾಗಿ ಆಚಾರ್ಯರು ಅಜ್ಞಾತ್ವ ಕುತಃ ಕರ್ಮ ಸ್ಖಲನಾತ್ ಪಾಪಕಾರಣ ತದೇ ಅರ್ಪಯತೋ ವಿಷ್ಣು ನೈವಾಯ ತತ್ಪದೇನು ಏನೋ ಗೊತ್ತಿಲ್ಲದೆ ಎಲ್ಲಾ ಕರ್ಮವನ್ನು ಸರಿಯಾಗಿ ತಿಳ್ಕೊಂಡು ನಮಗೆ ಮಾಡಲಿಕ್ಕಾಗಲ್ಲ ಒಂದೊಂದು ಸರ್ತಿ ನಾವು ಎಡುತ್ತೇವೆ ನಾವು ಒಳ್ಳೆಯದು ಮಾಡಲಿಕ್ಕೋಸ್ಕರೇ ಓದದ್ದು ಪ್ರಮಾದವಶಾತ್ ಎಡವಿ ತಪ್ಪಾಗತ್ತೆ ಅಲ್ಲಿ ಪಾಪ ಅಂಟುವ ರೀತಿಯಲ್ಲಿ ಮಾಡುವ ಪ್ರಸಂಗ ಬರುತ್ತೆ ಹಾಗಿದ್ದರೂ ನಮಗೆ ಪಾಪ ಹಂಟಬಾರದಾದರೆ ಅದನ್ನು ಭಗವಂತನಲ್ಲಿ ಅರ್ಪಣೆ ಮಾಡಿ ಅದು ನಿನ್ನ ಪೂಜೆ ಅಂತ ಅನುಸಂಧಾನ ಮಾಡಿ ನಿನ್ನ ಪ್ರೀತಿಗೆ ಅದು ಸಾಧನವಾಗಲಿ ಎಂಬುದಾಗಿ ಏನು ಅರ್ಪಣೆ ಮಾಡುವುದೇನಿದೆ ಅದು ಇನ್ನೊಂದು ಅರ್ಪಣೆ ಮಾಡುವುದಂದರೆ ಕರ್ತೃತ್ವದ ಅಭಿಮಾನವನ್ನು ದೇವರಿಗೆ ಅರ್ಪಣ ಮಾಡಿ ಕರ್ತೃತ್ವದ ಅನುಸಂಧಾನ ನಾವು ಮಾಡಿಕೊಳ್ಳದೇನೆ ಭಗವಂತನಕ್ಕುವಂಥ ಈ ಕರ್ಮ ಅವನಲ್ಲಿ ಸ್ವತಂತ್ರ ಕರ್ತದ ಅನುಸಂಧಾನ ಮಾಡಿದರೆ ಇದೇ ಸನ್ಯಾಸ ಇದೇ ಭಗವಂತನ ಸರ್ವಕರ್ಮ ಸಮರ್ಪಣ ಅಂದರೆ ಇದನ್ನು ಮಾಡಿದಾಗ ಅಲ್ಲಿ ನಾವು ಎಡುವುದಿಲ್ಲ ಅಂತ ಹೇಳ್ತಾರೆ ಅಂದರೆ ಹಾಗಾದರೆ ನಾನು ಮಾಡುವುದಿಲ್ಲ ಹಿಂದೆ ಬಂದಿದೆ ಅಲ್ವಾ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ನೇತ ತೋಡಿ ಹಿಂದಿನ ಶ್ಲೋಕದಲ್ಲಿ ಬಂದಿದೆ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಸ್ತನ್ ಗನ್ ಸ್ವಪನ್ ಶ್ವಸನ್ ಎಲ್ಲ ಮಾಡ್ತಾನೆ ಅಷ್ಟು ಮಾಡಿರೋ ಕೂಡ ನೈವ ಚಿಂತಿತ್ ಕರೋಣಿ ನಾನೇನು ಮಾಡುವುದಿಲ್ಲ ಅಂತ ತಿಳ್ಕೊಳ್ಬೇಕು ನಾನೇನು ಮಾಡುವುದಿಲ್ಲ ಅಂತ ತಿಳ್ಕೊಂಡು ಮತ್ತೆ ಯುಕ್ ಕರ್ಮ ಬಿಡೋದಲ್ಲ ಕರ್ಮಾನುಷ ಯುಕ್ತನಾಗಿರಬೇಕು ಕರ್ಮಾನುಷ್ಠಾನ ಮಾಡ್ತಾ ಮಾಡ್ತಾ ಮಾಡ್ತಾ ನಾನೇನು ಮಾಡಬೇಕಂತ ತಿಳ್ಕೊಳ್ಬೇಕು ಯಾಕೆ ಸ್ವತಂತ್ರವಾಗಿ ನಾನೇನೂ ಮಾಡಲ್ಲ ಯುಕ್ತನಾಗು ಕರ್ಮಾನುಷ್ಠಾನ ಮಾಡು ಆದರೆ ಆ ಕರ್ತೃತ್ವ ಅಭಿಮಾನ ಅಂತಲ್ಲ ಬಿಟ್ಟುಬಿಡು ಇದನ್ನು ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಇಂದ್ರಿಯಾಣಿ ಇಂದ್ರಿಯೇಶು ವರ್ತಂತ ಇತಿ ಧಾರಯನ್ ಓ ಹೋ ಪ್ರತಿಯೊಂದು ಇಂದ್ರಿಯಗಳು ಕೂಡ ನನ್ನದು ಇಂದ್ರಿಯ ಅರ್ಥ ಅಂತ ಧಾವಿಸ್ತಾ ಇದೆ ಇಂದ್ರಿಯ ಅರ್ಥವನ್ನು ಗ್ರಹಣ ಮಾಡಲಿಕ್ಕೆ ಹೋಗ್ತಾ ಇದೆ ಯಾರಿಂದ ನನ್ನಿಂದಲ್ಲ ಋಷಿಕೇಶನಾದ ಭಗವಂತನಿಂದ ಪ್ರೇರಿತವಾಗಿ ಇಂದ್ರಿಯಗಳು ಇಂದಿಯ ಅರ್ಥದಲ್ಲಿ ಧಾರಿಸ್ತಾ ಇದೆ ಎಲ್ಲವುದು ಅಷ್ಟೇ ಇಲ್ಲಿ ಪಕ್ಕ ಯಾರಿಂದ ಯಾರಿಗಾಯಿತು ಅಂತ ಜಡೋ ಅಲ್ಲ ಇಂದ್ರಿಯಗಳೆಲ್ಲ ಇಂದ್ರಿಯ ಅರ್ತಿಯಲ್ಲಿ ಹೋಗ್ತಾ ಇದೆ ಹೊರತಂತೆ ಇಂದ್ರಿಯಗಳ ಇಂದ್ರಿಯ ಅರ್ಥಿಯಲ್ಲಿ ಯಾರು ಹೋಗ್ತದೆ ಅದು ಜಡ ಅಲ್ವಾ ಸತ ಪ್ರವೃತ್ತಿ ಕೊಡ್ತದೆ ಅದಕ್ಕೆ ಅದಕ್ಕೆ ಹೃಷಿಕೇಶ ಪರಮಾತ್ಮನಿಗೆ ಹೆಸರೇ ಹೃಷಿಕೇಶ ಇಂದ್ರಿಯಗಳಿಗೆ ಒಡೆಯ ಅವನೇ ಪ್ರೇರಣೆ ಮಾಡಿ ತಾನೇ ಅದು ವಿಷಯದ ಕಡೆಗೆ ಹೋಗುತ್ತೆ ಹಾಗಾಗಿ ಯಾರು ಸ್ವತಂತ್ರ ಅಲ್ಲ ಕೇನೇ ಹಿತ ಪದವಿ ಮನಃ ಕೇನ ಪ್ರೈಷ ಪ್ರೈತಿಯುಕ್ತ ಕೇನೇ ಹಿತಪ್ರಾಣ ಪ್ರೈತಿ ಯುಕ್ತ ಬಹಳ ಚೆನ್ನಾಗಿ ತಲವಕಾರ ಉಪನಿಷತ್ತು ಹೇಳುತ್ತಾರೆ ತಲವಕಾರ ಉಪನಿಷತ್ತಿನಲ್ಲಿ ರುದ್ರದೇವರು ವೈದ್ಯಯಂತ್ಯದಲ್ಲಿ ಬ್ರಹ್ಮದೇವರ ಸದನದಲ್ಲಿ ಆಸೀನರಾದ ಚತುರ್ಮುಖ ಕುರಿತು ಮಹಾರುದ್ರದೇವರು ಒಂದು ಟ್ರಸ್ಟ್ ಮಾಡ್ತಾರೆ ಯಾರಿಂದ ಪ್ರೇರಿತವಾಗಿ ಮನಸ್ಸು ಕೆಲಸ ಮಾಡುತ್ತೆ ಪ್ರಾಣಃ ಪ್ರಥಮ ಕೇಲಯುಕ್ತ ಕೈ ಎಲ್ಲಾ ದೇವರಿಗಿಂತಲೂ ಉತ್ತಮನಾದ ಮುಖ್ಯ ಪ್ರಾಣ ಯಾರಿಂದ ಪ್ರೇರಿತನಾಗಿ ಕೆಲಸ ಮಾಡ್ತಾ ಇದ್ದಾನೆ ಹೇಳ್ರಿ ಮನಸ್ಸು ಅವರೇ ಮನಸ್ಸಿಗೆ ಅಭಿಮಾನಿ ದೇವತೆ ಅವರೇ ಕೇಳ್ತಾರೆ ಈ ಮನಸ್ಸು ಯಾರಿಂದ ಪ್ರೇರಿತವಾಗಿ ಕೆಲಸ ಮಾಡುತ್ತೆ ಅಂದರೆ ಅರ್ಥ ಅಂತಂದರೆ ನಾವು ನಮ್ಮಿಂದ ಪ್ರೇರಿತಾಗಿ ಕೆಲಸ ಮಾಡೋದಲ್ಲ ನಮ್ಮಿಂದ ಪ್ರೇರಿತಾಗಿ ಅವನು ನಾವು ಅಂದುಕೊಂಡ ರೀತಿಯಲ್ಲೇ ಕೆಲಸ ಮಾಡಬೇಕು ಯಾವುದೂ ನಮ್ಮ ಕೈಯಲ್ಲಿಲ್ಲ ಆದ್ದರಿಂದಾಗಿ ಇದಕ್ಕೊಬ್ಬ ಕಂಟ್ರೋಲ್ ಮಾಡ್ತಕ್ಕಂತಹ ನಿಯಮನ ಮಾಡತಕ್ಕಂಥವ್ರು ಬೇರೆ ಇದ್ದಾನೆ ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯನ್ನು ಅವನಿಗೆ ಓಹೋ ನಮ್ಮ ಕರ್ಮೇಂದ್ರಿಯನ್ನು ಜ್ಞಾನೇಂದ್ರ ನಾವು ಮಾಡುವುದಿಲ್ಲ ಅಂತ ಅದಕ್ಕೆ ಕೇಳ್ತಾರೆ ಯಾರು ಹಾಡ್ತಾ ಇದ್ದಾರೆ ಅಂದರೆ ವೃದ್ಧದೇವರು ಕೇಳ್ತಾರೆ ಒಬ್ಬ ಇದ್ದಾನು ಯಾರನ್ನು ಪ್ರಾಣವೂ ಅಸ್ವತಂತ್ರ ಅವನು ಸ್ವತಂತ್ರವಾಗಿ ಮಾಡಲಾರ ಹಾಗೆ ಯಾರಬ್ಬ ಒಬ್ಬ ಅಂತ ಪ್ರಶ್ನೆ ಮಾಡಿದಾಗ ಆ ಬ್ರಹ್ಮನೇ ಪರಮಾತ್ಮನೇ ಅಂತ ಚತುರ್ಮುಠ ಬ್ರಹ್ಮದೇವರು ಉತ್ತರ ಕೊಡ್ತಾರೆ ಹಾಗಾದರೆ ನಮ್ಮ ಕರ್ಮೇಂದ್ರಗಳು ನಮ್ಮ ಜ್ಞಾನೇಂದ್ರ ನಮ್ಮ ಕೈಯಲ್ಲಿಲ್ಲ ಅಂದರೆ ಕರ್ಮ ಅನುಷ್ಠಾನ ಮಾಡೋದು ಜ್ಞಾನವನ್ನು ಸಂಪಾದನೆ ಮಾಡೋದು ನಮ್ಮ ಕೈಯಲ್ಲಿಲ್ಲ ಅದರಲ್ಲೇ ಸ್ವಾತಂತ್ರ್ಯ ನಮಗಿಲ್ಲ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ನಾವು ಪ್ರಯತ್ನ ಮಾಡಿದಾಗ ಸಫಲರಾಗ್ತೇವೆ ಕರ್ಮೇಂದ್ರೆ ನಮ್ಮ ಕೈಯಲ್ಲಿಲ್ಲಂದರೆ ಕರ್ಮೇಂದ್ರ ಮಾಡ್ತಕ್ಕಂಥ ಕರ್ಮ ನಮ್ಮ ಕೈಯಲ್ಲಿ ಹೇಗಿದೆ ಅರ್ಥ ಮಾಡಿಕೊಳ್ಳಿ ಜ್ಞಾನೇಂದ್ರ ನಮ್ಮ ಕೈಯಲ್ಲಿ ಇಲ್ಲಂದರೆ ನಾವು ಜ್ಞಾನ ಸಂಪಾದನ ನಮ್ಮ ಕೈಲಿಲ್ಲದೆ ಇದ್ದರೆ ನಾವು ಯಾಕೆ ದೇವರ ಹತ್ರ ಬೇಡ್ಕೊಳ್ಬೇಕು ಜಿಯೋ ಯೋವನ ಪ್ರಚೋದಯ ಆದಂಥ ಯಾಕೆ ಬೇಡ್ಕೊಳ್ಬೇಕು ಪ್ರತಿನಿತ್ಯ ಅದಕ್ಕೆ ಇದೆ ಆದರೆ ಯಾವುದೂ ಕೈಯಲ್ಲಿ ಇಲ್ಲ ಕರ್ಮೇಂದ್ರೆ ಜ್ಞಾನೇಂದ್ರೆ ನಮ್ಮ ಕೈಯಲ್ಲಿ ಇಲ್ಲ ಅಂತ ತಿಳ್ಕೊಂಡು ಕರ್ಮಾನುಷ್ಠಾನ ಮಾಡ್ತಾ ಕೂತ್ಕೋ ಈಗ ಈಗ ಏನಾಗಿದೆ ಅತಿರೇಕ ಆಗಿದೆ ಎಷ್ಟೋ ಕಡೆಯಲ್ಲಿ ಯಾವುದು ನಮ್ಮ ಕೈಲಿಲ್ಲ ಎಲ್ಲ ದೇವರ ಕೈಲಿದೆ ಅಂತ ಹೇಳ್ಕೊಂಡು ಬೇಜವಾಬ್ದಾರಿಯಿಂದ ಎಲ್ಲ ಬಿಟ್ಟು ಕೂತ್ಕೊಳ್ಳೋದಲ್ಲ ಅದು ಕರ್ಮ ರೋಗ ಅದಲ್ಲದು ಅದು ರೋಗ ಅದು ಎಷ್ಟೋ ಮಂದಿ ತಪ್ಪು ಮಾಡ್ತಾರೆ ನಮ್ಮ ಕೈಲಿಲ್ಲೇ ನಮ್ಮ ಕೈಯ್ಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಆ ಧೃತ ನಷ್ಟ ಮಾಡಿದಾಗತ್ತೆ ಗೊತ್ತುಂಟೆ ನನಗೆ ಧೃತರಾಷ್ಟ್ರ ಏನು ಮಾಡಿದ ನೋಡಪ್ಪ ನಿನಗೆ ಕೃಷ್ಣನ ಅನುಗ್ರಹ ಆಗಬೇಕಾದ್ರೆ ಅವನು ಬಂದು ಹೇಳ್ತಾನೆ ಅಕ್ರೂರ ಕೃಷ್ಣ ಕಳಿಸ್ತಾನೆ ಪಾಂಡವರನ್ನು ಬೇಗ ಬಹಳ ವಿಪರೀತವಾಗಿ ಪ್ರಾರ್ಥನೆ ಮಾಡ್ತಾನೆ ಆಗ ಹೇಳ್ತಾ ಅಕ್ರನ್ನ ಕೊಟ್ಟು ಕಳಿಸ್ತಾನೆ ನೋಡಪ್ಪ ನಿನ್ನ ಮಗನ ಚಾಕಂದರೆ ಪಾಂಡವರು ಬೇರೆ ಇಲ್ಲ ನಿನ್ನ ಮಕ್ಕಳು ಬೇರೆ ಇಲ್ಲ ಅವರನ್ನು ಕೂಡ ಚೆನ್ನಾಗಿ ನೋಡ್ಕೋ ಪಕ್ಷಪಾತ ಮಾಡಬೇಡ ಇದನ್ನಾಗಿ ದೇವರು ನಿನಗೆ ಅನುಗ್ರಹ ಮಾಡ್ತಾ ಇರ್ತಾರೆ ಎಲ್ಲ ನನ್ನ ಕೈಯಲ್ಲಿಲ್ಲ ಎಲ್ಲ ದೇವರ ಕೈಯಲ್ಲಿರಲಿಲ್ಲ ಅವನೇ ಭೂ ಭಾರ ಹಣ ಮಾಡಿ ಕೋಶ್ನ ಅವತಾರ ಮಾಡಿದ್ದಾನಂತ ಹೇಳಿಬಿಟ್ಟು ಬಂದಷ್ಟು ಅವ್ನು ಕೈಯಲ್ಲಿಲ್ಲ ಅಂತ ಅವನು ಸ್ವತಂತ್ರ ನನ್ನ ಇದು ಧೃತರಾಷ್ಟ್ರನ ಪ್ರಜ್ಞೆ ಅರ್ಥ ಆಯ್ತಾ ಇದೆಲ್ಲ ನಾನು ಎಷ್ಟು ಮಂದಿ ದೇವ್ರು ನಮಗೆ ಸ್ವಾತಂತ್ರ್ಯ ನನಗೇನು ನನಗೆ ನಮ್ಮ ಕೈಯಲ್ಲಿ ಏನು ಸುಮ್ಮನೆ ಕುತ್ಕೊಂಡು ಬಿಡ್ತಾರಲ್ಲ ದೇವರ ಮೇಲೆ ಸ್ವಾತಂತ್ರ್ಯ ಭಾರ ಹಾಕಿ ನನಗೆ ಜವಾಬ್ದಾರಿಯೇ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಮಾಡ್ತಾರಲ್ಲ ಅದು ಧೃರಾಷ್ಟ್ರನ ಪ್ರಜ್ಞೆಯೇ ಮೇಲೆ ಬೇರೆ ಏನು ಮಾಡ್ತಾರೆ ಹಾಗಾಗಿ ಅವನು ಯುಕ್ತರಾಗಬೇಕು ಇಷ್ಟು ತಿಳ್ಕೊಂಡು ಯುಕ್ತರಾಗಬೇಕು ಆದರೂ ನನ್ನ ಕರ್ತವ್ಯ ಸ್ವಾತಂತ್ರ್ಯ ನನಗಿಲ್ಲದೇ ಹೋದು ಆದರೆ ಭಗವದ ದೀನವಾಗಿ ನಾನು ಅನ್ನೇಬೇಕಾದವನು ಅಂತ ಹೇಳ್ತಾ ಅಂದ್ಕೊಳ್ತಾ ಅನುಷ್ಠಾನ ಮಾಡಬೇಕು ಅವನು ತತ್ವಜ್ಞಾನಿ ಅವನ ಕೈಲಿ ಏನಿಲ್ಲ ಅಂತ ಕೈ ಚಲ್ಲಿ ಕೂತ್ಕೊಳ್ಳೋದು ಅಯುಕ್ತನಾಗಿರುವುದು ಕರ್ಮಾನುಷ್ಠಾನ ಮಾಡದೇ ಇರೋದು ಅವನು ತತ್ವಜ್ಞಾನಿಯಲ್ಲ ಇಷ್ಟು ಎಚ್ಚರಿಕೆಯನ್ನು ಭಗವಂತ ಕೊಡ್ತಾಯಿದ್ದೆ ಇಷ್ಟು ಹಾಗಾದರೆ ನಮ್ಮ ಅನುಸಂಧಾನ ಹೇಗಿರಬೇಕು ಆಚಾರ್ಯರು ದೃಷ್ಟಾಂತ ಚೆನ್ನಾಗಿ ಕೊಡ್ತಾರೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂದರೆ ಸರ್ವಾತ್ಮರ ಕರ್ತೃತ್ವ ಇಲ್ಲ ಅಂತ ಅರ್ಥ ಅಲ್ಲ ಸ್ವತಂತ್ರವಾದ ಕರ್ತೃತ್ವ ಇಲ್ಲ ಅಂತ ಇಷ್ಟೇ ಇಟ್ಕೊಳ್ಬೇಕು ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ ಸ್ವವಂದನ ಯಥಾ ಚಿತ್ರ ಕಾರಿಿತ ಶಿಶುಕರ್ತೃಕಂ ಏನು ಭಜ ಕೃಷ್ಣಧೀನಾ ಭವೆ ಜೀವಕೃತ್ಯ ನೋಡಿ ದೇವರು ಏನು ಮಾಡ್ತಾನಂದರೆ ಈ ತಾಯಿಯಾದವರು ಅಥವಾ ತಂದೆಯಾದವರು ಮಗು ಚಿಕ್ಕದು ಇರುತ್ತೆ ಅದು ತಂದೆಗಾಗಲಿ ತಾಯಿಗಾಗಿ ನಮಸ್ಕಾರ ಮಾಡಲಿಕ್ಕೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಇಲ್ಲ ಅದು ಗೊತ್ತಿರುವುದಿಲ್ಲ ಅದು ಸ್ವತಂತ್ರ ಅಲ್ಲ ಮಗುವಿಗೆ ತಂದೆ ತಾಯಿಗೆ ನಮಸ್ಕಾರ ಮಾಡಿದರೆ ಅವರ ಆಶೀರ್ವಾದರವನ್ನ ಮಗುಗೆ ಇಣದಾಗುತ್ತೆ ತಿಳಿಗೆ ಆಗುತ್ತೆ ಆ ಪುಟ್ಟ ಮಗುವಿಗೆ ಅದು ಏನು ಗೊತ್ತಿರೋದಕ್ಕೆ ತಂದೆಗೆ ತಾಯಿಗೆ ನಮಸ್ಕಾರ ಪೂಜೆ ಮಾಡಿ ಅವರಿಂದ ಅನುಗ್ರಹ ಪಡಲಿಕ್ಕೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಆಗ ತಂದೆ ಏನು ಮಾಡ್ತಾನೆ ಮಗುವಿನ ಮೇಲೆ ಪ್ರೀತಿ ಅಚ್ಚಲ್ಲೇ ಇದ್ದರೆ ತಾನೇ ಆ ಮಗುವಿನ ತಲೆಯನ್ನು ಹಿಡ್ಕೊಂಡ್ಬಿಟ್ಟು ಭಾಗಿಸ್ತಾನೆ ತಲೆ ಹಿಡ್ಕೊಂಡು ತನ್ನ ಪಾದಕ್ಕೆ ಭಾಗಿಸ್ತಾನೆ ಮಗುವಿನ ಅದೇನದು ತಂದೆ ಮಾಡಿಸಿದ್ದು ಮಗುವಿನ ಪ್ರಯತ್ನವೂ ಅಲ್ಲಿದೆ ಸ್ವಂತ ಪ್ರಯತ್ನ ಇಲ್ಲ ಅದು ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ಬೇಡಿ ತಂದೆ ತಲೆಯನ್ನು ಹಿಡ್ಕೊಂಡು ಹೀಗೆ ಭಾಗಿಸ್ತಾನೆ ಮತ್ತೆ ಆಶೀರ್ವಾದ ಮಾಡ್ತೀನಿ ಹಾಗಾಗಿ ಅಲ್ಲಿ ತನ್ನ ವಂದನವನ್ನು ನಮಸ್ಕಾರವನ್ನು ಮಗುವಿನ ಕೈಯಿಂದ ಮಾಡುತ್ತಾನೆ ಆ ಮಾಡುವ ಕ್ರೈಯಲ್ಲಿ ಮಗುವಿಗೆ ಸ್ವಾತಂತ್ರ್ಯ ಇಲ್ಲ ಹಣ ಕೆಲಕ ಮಗುವಿನ ನಮಸ್ಕಾರ ಮಾಡಿಲ್ಲ ಅಂತ ಯಾರನ್ನೂ ಹೇಳಬೇಕು ಮಗು ನಮಸ್ಕಾರ ಮಾಡಿದೆ ಅಂತ ಹೇಳ್ತಾರೆ ಸ್ವತಂತ್ರವಾಗಿ ಮಾಡಿಲ್ಲ ಹಾಗೆ ಮಾಡಿಸಿ ಹೇಗೆ ಮಗುವಿನ ಕೈಯಿಂದ ನಮಸ್ಕಾರ ಮಾಡಿಸಿ ಅದಕ್ಕೆ ಆಶೀರ್ವಾದ ಅನುಗ್ರಹ ಮಾಡುವಂತೆ ಮಗುವಿನಂತೆ ಇರ್ತಕ್ಕಂಥ ಬರಪಾಯಿ ಜೀವನನ್ನು ಅಸ್ವತಂತ್ರ ಜೀವನ ಕೈಯಿಂದ ಮಾಡಿಸಿ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡ್ತಾನೆ ಏನು ಪೂಜಾ ವಿಷ್ಣುವುದೀನ ಭವೇ ಜೀವ ಅದು ಫಲ ವಿಷ್ಣೋದಯನಾಗಿದ್ದರೂ ಕೂಡ ಜೀವ ಮಾಡಿದ ಅಂತ ಹೇಳ್ತಾರೆ ಯಾಕೆಂದರೆ ಜೀವನ ಪಾತ್ರವೂ ಇಲ್ಲ ಕೇಳಲಿಕ್ಕಾಗಲ್ಲ ಉಂಟಲ್ಲಿ ಯಾಕೆಂದ್ರೆ ಅವನ ಜ್ಞಾನ ಇಚ್ಛಾ ಪ್ರಯತ್ನ ಉಪಯೋಗಿಸ್ಕೊಳ್ತಾನೋ ಇಲ್ಲ ಅವನ ಜ್ಞಾನ ಇಚ್ಛಾ ಪ್ರಯತ್ನ ಮೊದಲಿಗೆ ಆ ಜ್ಞಾನ ಇಚ್ಛೆ ಪ್ರಯತ್ನ ಎಲ್ಲ ಇದೆ ಮೊದಲೇನದ್ದು ಅದು ಇರುವಾಗ ಜ್ಞಾನ ಪ್ರಯತ್ನ ಒಂದು ಕಾರ್ಯದಲ್ಲಿ ಬಂದುಬಿಟ್ಟರೆ ಅವನೇ ಕರ್ತ ಸ್ವತಂತ್ರವಾಗಿ ಜ್ಞಾನಿಂಥ ಪ್ರಯತ್ನ ಇಲ್ಲದೆ ಇರ್ಬೋದು ದೇವರು ಕೊಟ್ಟ ಜ್ಞಾನಿಂತ ಪ್ರಯತ್ನ ಅಂದರೆ ಅವನ ಕರ್ತ ಆಗಿರ್ತಾರೆ ಇದೇ ಮುಖ್ಯ ಅಂತ ಹೇಳ್ತಾರೆ ಬಹಳ ಇನ್ನೂ ಅದನ್ನು ಬಿಡಿಸಿ ಹೇಳ್ತಾರೆ ನೋಡಿ ಕೇವಲ ಸನ್ಯಾಸ ಇದ್ರ ಮಾತ್ರ ಸಾಕು ಅನುಷ್ಠಾನವು ಬೇಕೆಂದು ಮತ್ತೆ ಮತ್ತೆ ಹೇಳ್ತಾರೆ ಅದೇ ಮೋಕ್ಷಕ್ಕೆ ಅದೇ ಅಂತಕ್ಕಂಥ ಕೃತಿಗೆ ಇದು ಅದು ಇನ್ನೂ ಬಿಡಿಸಿ ಹೇಳುವ ಪರಿ ಕಾಯೇನ ಮನಸಾವಾಚ ಕೇವಲ ಈರಪೀ ಈ ರೀತಿಯಾಗಿ ಜ್ಞಾನಗಳು ಆಚಾರ ಮಾಡ್ತಾರೆ ಎಂಬುದನ್ನು ಹೇಳ್ತಾರೆ ಅಂದರೆ ನೋಡಿ ರಾಯನೂ ಹೇಳ್ತಾರೆ ಸನ್ಯಾಸ ಯೋಗ ಸನ್ಯಾಸ ಅಂದರೆ ಇದು ಕರ್ತೃತ್ವಾಭಿಮಾನ ಫಲ ತ್ಯಾಗ ಇದೆಲ್ಲ ಒಂದು ಕಲ್ಲ ಸೇರ್ಬೇಕು ಯೋಗ ಅಂದರೆ ಅನುಷ್ಠಾನ ಸೇರ್ಬೇಕು ತ್ಯಾಗ ಮತ್ತು ಯೋಗ ಅನುಷ್ಠಾನ ಇದೆರಡು ಸಮ್ಮಿಳಿತವಾದರೂ ಮಾತ್ರ ಅದು ಭವ್ಯಕ್ಕೆ ಸಾಧನವಾಗತ್ತೆ ಅಂತ ಅವತಾರಿ ಕೊಟ್ಟು ಈ ರೀತಿಯಾಗಿ ಜ್ಞಾನಿಗಳು ಆಚಾರ ಮಾಡಿಕೊಂಡು ಬಂದಿದ್ದಾರೆ ಅನುಷ್ಠಾನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ಏನ್ರಿ ಹೇಗೆ ನೋಡಿ ಕಾಯು ಸರಿ ನಮಗೆ ಕಾಯೇನ ವಾಚ ಮನಸ್ಸ ಕಾಯ ಇಂದ ಮಾಡ್ತೇವೆ ಮನಸ್ಸಿನಿಂದ ನಾವು ಕರ್ಮ ಮಾಡ ಕಾಯಿಕವಾದ ಕರ್ಮ ಮಾನಸಿಕವಾದ ಕರ್ಮ ಬೌದ್ಧಿಕ ಕರ್ಮ ಇಂದ್ರಿಯದ ಮೂಲಕ ಮಾಡ್ತಕ್ಕಂಥ ಕರ್ಮ ಆದರೆ ಕರ್ಮಾನುಷ್ಠಾನ ಮಾಡುವಾಗ ನಾವು ಏನನ್ನು ಬಳಸ್ತೇವೆ ಉಪಕರಣ ಅಂತ ಅದೆಲ್ಲವೂ ಶುದ್ಧವಾಗಿರಬೇಕು ಅದು ಕೇವಲವಾಗಿ ಕೇವಲವಾಗಿರಬೇಕು ಅಂದ ಅರ್ಥ ಏನು ನೋಡಿ ಮನುಷ್ಯನಿಗೆ ಮೂರು ಭ್ರಮೆ ಇದೆ ಅರ್ಥ ಆಯಿತು ಕ್ರಿಯಾ ದ್ರವ್ಯ ಕಾರಕಭ್ರಮ ಅಂತ ಭಾಗ ಕ್ರಿಯಾಭ್ರಮ ಕಾರಕ ಭ್ರಮಣ ದ್ರವ್ಯ ಭ್ರಮ ಅಂತ ದ್ರವ್ಯ ಭ್ರಮ ಅಂದ್ರೆ ಅರ್ಥ ಏನು ಇದು ನನ್ನ ಶರೀರ ಇದು ನನ್ನ ಮನೆ ಇದು ನನ್ನ ವಾಹನ ಇದು ದ್ರವ್ಯ ಭ್ರಮ ನನ್ನದಲ್ಲದು ನನ್ನದು ಅಂತ ತಿಳ್ಕೊಳ್ಳೋದು ಇದು ಭಯಾನಕ ಇದು ಬಾಧಕ ಇದು ಸಂಸಾರ ಬಂಧಕ ಇನ್ನೊಂದು ನಾನು ಮಾಡಿದೆ ಅಂತ ಅಲ್ಲಿ ಕ್ರಿಯಾ ನನ್ನದು ನಾನೇ ಮಾಡಿದ್ವಿ ಕ್ರಿಯಾ ಅಂತ ಅಲ್ಲಿ ಅಭಿಮಾನ ದುರಭಿಮಾನ ಅದು ಒಂದು ಭ್ರಮ ಇನ್ನೊಂದು ಕಾರಕ ಭ್ರಮ ಕಾರಕ ಅಂದರೆ ಇಂದ್ರೆ ನನ್ನದು ನನ್ನಿಂದ ಕಂಟ್ರೋಲ್ ಇದೆ ನೋಡಿ ನನ್ನೆಂದ್ರೆ ಎಷ್ಟು ಸಿದ್ಧ ಇದೆ ನೋಡಿ ನನ್ನೆಂದ್ರೆ ಎಂಥ ಕೆಲಸ ಮಾಡುತ್ತೆ ನೋಡಿ ನಾನು ಕಣ್ಣು ನೋಡಿ ಎಷ್ಟು ದೂರವಿ ಗೊತ್ತಾಗುತ್ತೆ ಅಂತ ನನ್ನ ಕಣ್ಣು ಕಣ್ಣು ಹದ್ದಿನ ಕಣ್ಣು ಅಂತ ನನ್ನ ಕಿವಿ ಹೇಗೆ ಬರಹ ಅಂತೆ ಬರಹಾಕಿ ದೂರದಲ್ಲಿದ್ದ ಶಬ್ದ ಎಲ್ಲ ಕೇಳದಂತೆ ಹಾಗೆ ಅಂತ ಅನ್ ಅಂದ್ಕೊಳ್ಳೋದು ಏನಾದ್ರೂ ಇಷ್ಟು ವಯಸ್ಸಾದರೂ ನನ್ನ ಕಣ್ಣು ಚೆನ್ನಾಗಿದ್ರಿ ಹ್ಞೂ ಮುದುಕರು ಇಟ್ಟಾರಲ್ಲ ಅದಕ್ಕೆ ಹೇಳ್ಕೊಳ್ಬೇಕಲ್ಲ ಕೈಕಾಲು ಗಟ್ಟಿ ಇದೆ ನನ್ನದು ಅಂತ ಹೇಳ್ತಾರೆ ಎಷ್ಟು ಪ್ರವಚನಕ್ಕೆ ಬಂದರೆ ಏನಂತೆ ಕೇಳ್ಕೊಳ್ಳೋದೇನೋ ಕೈಕಾಲು ಗಟ್ಟಿ ಇದೆ ನನ್ನದು ಕೇಳಲ್ಲ ಕೈಕಾಲ ಗಟ್ಟಿ ಇದೆ ಅಂದ್ರೆ ಏನರ ಧರ್ಮೇಂದ್ರಿ ಅಂತ ಅದು ಗಟ್ಟಿ ಇದೆ ನಂದು ನಂದು ಗಟ್ಟಿ ಇದೆ ಕಟ್ಕೊಳ್ಳು ನನ್ನೊಂದು ಬಿಡವೆ ಬೇರೆ ಗಟ್ಟಿ ಗಟ್ಟಿ ಅದರ ಮೇಲೆ ಇದು ಅದರಿಂದ ಕಾರಕ ಭ್ರಮ ನಮ್ಗೆ ಗೊತ್ತಿರೋದ್ರಿಂದ ಇದು ನಮ್ಮನ್ನು ಕಾರ್ತದೆ ಆದ್ರೆ ನಮ್ಮ ಇಂದ್ರಿಯ ಕೇವಲವಾಗಿರಬೇಕು ಅಂದರೆ ಅರ್ಥ ಏನು ಶರೀರ ಕೇವಲ ದಾ ನನ್ನದು ಎಂಬ ದುರಭಿಮಾನ ಅಥವಾ ನನ್ನದು ಎಂಬ ದುರಭಿಮಾನು ಬಿಡಬೇಕು ಅದರಲ್ಲಿ ಮನಸ್ಸಿನಲ್ಲಿ ನನ್ನದೊಂದು ಬಿಡಬೇಕು ಬುದ್ಧಿಯನ್ನು ನನ್ನದೊಂದು ಬಿಡಬೇಕು ಇಂದ್ರಿಯದಲ್ಲಿ ಬಿಡಬೇಕು ಆ ಮತ್ತೆ ಇಂದ್ರಿಯದಲ್ಲಿ ರಾಗ್ವೇಷ ಸೋಂಕಿರಬಾರ್ದು ರಾಗದ್ವೇಷ ಇಂದ್ರಿಯದಲ್ಲಿ ಬಂದ್ಬಿಟ್ಟರೆ ಅದು ಅಶುದ್ಧಾಯಿತು ನನ್ನದು ಅಂತ ಈ ಭಾವನೆ ಬಂದ್ಬಿಟ್ರೆ ಅದು ಅಶುದ್ಧಾಯಿತು ಪ್ಯೂರು ಕೇವಲಂದ್ರೆ ಪ್ಯೂರ್ ಅಯ್ ಮಮತೆ ಅಹಂಕಾರ ನನ್ನದು ನಿಮ್ಮ ಭಮೆ ಇದು ಯಾವುದು ರಾಜ್ಯೂರ್ ಇಂದ್ರಿಯ ಪ್ಯೂರ್ ದೇಹ ಇದು ಬೇಕು ಎಷ್ಟೊಮ್ಮ ಸ್ನಾನ ಮಾಡಿದರೆ ಏನು ಬೇರೆ ಸ್ನಾನ ಮಾಡುತ್ತೇವೆ ನೀರಿನಿಂದ ಪಡೆದು ಹೋದ ಆದರೆ ಒಂದು ಅಟ್ಕೊಂಡಿರುತ್ತಲ್ಲ ಅದು ನನ್ನದು ಅಂತ ಉಂಟ್ಕೊಂಡು ಬಿಟ್ಟು ಹೋಯ್ತು ಅದೇನು ಸ್ನಾನ ಮಾಡಿರುತ್ತೆ ಎಷ್ಟು ಸ್ನಾನ ಮಾಡಿರುತ್ತೆ ನನ್ನದು ಅಂತ ಒಂದು ಉಂತ್ಕೊಂಡಿದೆ ಅಲ್ಲಿ ಅದೊಂದು ಕೊಳೆಯಲ್ಲ ಅದು ಓದಬೇಕು ಹೇಳ್ತಾನೆ ಕೃಷ್ಣ ಕೃಷ್ಣ ಯೋಗಂದ್ರೆ ಮೋಕ್ಷೋಪಾಯವನ್ನು ಅನುಷ್ಠಾನ ಮಾಡುವರು ಯೋಗಿ ಯೋಗಿಗಳಂದರೆ ಮೂವಿ ಹಿಡ್ಕೊಂಡು ಕುಂದ್ಕೊಂಡು ಧ್ಯಾನ ಮಾಡೋ ಯೋಗಿ ಅಂತ ಅರ್ಥ ಅಲ್ಲ ಇಲ್ಲಿ ಯೋಗ ಉಪಾಯ ಮೋಕ್ಷಕ್ಕೆ ಉಪಯೋಗಿಯಾದ ಸಾಧನ ಅನುಷ್ಠಾನ ಮಾಡುವವರು ಯೋಗಗಳು ಅವರು ಮಾಡ್ತಾರೆ ನೋಡಿ ಕಂಕುವಂತೆ ಸಂಗತ್ಯಂತ ಅಲ್ಲಿ ಬಂತು ದೇಹಾದಿಗಳಲ್ಲಿ ನನ್ನದು ಅಂತ ಅಭಿಮಾನ ರಾಗದ್ವೇಷನ್ ಬಿಟ್ಟು ಫಲಾಸಕ್ತಿಯನ್ನು ಬಿಟ್ಟು ಸನ್ಯಾಸ ಹೇಳಿದ ಏನು ಮಾಡ್ತಾರೆ ಕರ್ಮ ಅನುಷ್ಠಾನ ಹೇಳಿದ ಯಾಕೆ ಆತ್ಮಶುದ್ಧಿ ಭಾಳ ರೋಚಕವಾದ ಶಬ್ದ ಆತ್ಮಶುದ್ಧಿ ಅಂದರೆ ಎರಡರ್ಥ ಒಂದು ಅಂತಃಕರಣದ ಶುದ್ಧಿ ಯಾಕೆಂದರೆ ಕರ್ಮವನ್ನು ಜಲ ಅಂತ ಕರೀತಾರೆ ತೋ ಏನ ಜೀವಾನ್ ವ್ಯಸ ಸರ್ಜಭೂಮ್ಯಾನ್ನಪೋ ಮಾತ ವಿಶ್ವಾಸದಾತಿ ಇಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಕರ್ಮವನ್ನು ಜಲ ಅಂತ ಹಾಗೆ ನಮಗೆ ಅಂತಃಕರಣವನ್ನು ತೊಳೆಕೊಳ್ಬೇಕಾದರೆ ಕಾಮ ಕ್ರೋಧ ಅನಾದಿ ಕಾಲದ ಕೆಟ್ಟ ಕೆಟ್ಟ ಸಂಸ್ಕಾರಗಳು ಎಲ್ಲ ತುಂಬಿಕೊಂಬಿಟ್ಟಿದೆ ಈ ಅಂತಃಕರಣ ಎಂಬ ಪಾತ್ರೆಯಲ್ಲಿ ಈ ಪಾತ್ರೆಯಲ್ಲಿ ಒಳ್ಳೆಯ ಕೊಳೆ ಇದೆ ಈ ಕೊಳೆಯಲ್ಲಿ ಎಲ್ಲಿವರೆಗೆ ತೊಳ್ಕೊಳ್ಳೋದಿಲ್ವೋ ಏನಾದರೂ ನೀವು ಕಾರಣ ಹಾಲು ಹಾಕಿದರೆ ಅದು ಕೆಟ್ಟು ಹೋಗಂತೆ ಪರಿಣಾಮಕಾರಿ ಆಗುವುದಿಲ್ಲ ಅದಕ್ಕೋಸ್ಕರ ತೊಳ್ಕೊಳ್ಳಿಕ್ಕೆ ನೀರು ಯಾವುದಂದರೆ ಕೃಷ್ಣ ಹೆಸರು ನಿಷ್ಕಾಮಕರಣ ಅದನ್ನು ತೊಳ್ಕೊಳ್ಬೇಕು ಅದಕ್ಕೆ ಆತ್ಮಶುದ್ಧಿಯಾಗಿ ಎಂಬ ದೃಷ್ಟಿಯಿಂದ ಅಂತಃಕರಣ ಶುದ್ಧಿ ಆವಾಗ ಕೆಟ್ಟ ಅಂತ ಕಾರಣ ಇದ್ದರೆ ಕೆಟ್ಟ ವಿಚಾರವನ್ನೇ ಮಾಡ್ತಾ ಇದ್ದಾರೆ ಒಳ್ಳೆ ವಿಚಾರ ಮಾಡೋದಿಲ್ಲ ಹಾಗೆ ಅಂತ ಕಾರಣ ಶುದ್ಧ ಆದರೆ ಶುದ್ಧ ಭಗವಂತನ ವಿಚಾರವನ್ನು ಮಾಡ್ತಾ ಬರ್ತದೆ ಅದು ಒಂದೇ ಅರ್ಥ ಇನ್ನೊಂದು ಆತ್ಮವಿಶುದ್ಧಿ ಅಂದರೆ ಬುದ್ಧಿ ಶುದ್ಧಿ ಅಂತ ಅರ್ಥ ಆತ್ಮಶುದ್ಧಿ ಅಂದರೆ ಭಗವಂತನ ಬಗ್ಗೆ ಯಾವುದೇ ಗೊಂದಲ ಇಲ್ಲದ ಸ್ಪಷ್ಟವಾದ ತಿಳುವಳಿಕೆ ದಶಮದ ವಿಶುದ್ಧರ್ಥ ನಮಾನಿಹ ಲಕ್ಷಣಂ ಅಂತ ಉಂಟೆ ನಾದು ಗೊತ್ತಿಲ್ಲ ದಶಾ ಪರಮಾತ್ಮ ಅವನು ಎಲ್ ಅವನು ಆಶ್ರಯ ಅಂತ ಅವನ ಕರಿತಾರೆ ಯಾವ ಆಶ್ರಯದಿಂದ ಸೃಷ್ಟಿಸ್ತಿ ಆಗತ್ತೋ ಅವನ ಭಗವಂತ ಆಶ್ರಯ ಅವನ ವಿಶುದ್ಧಿಗೋಸ್ಕರಲ್ಲ ಅವನ ಯಾವುದೇ ಗೊಂದಲ ಇಲ್ಲದ ಸ್ಪಷ್ಟ ಚಿತ್ರನ ತೆಗೆದು ಬರಬೇಕು ಸ್ಪಷ್ಟ ಜ್ಞಾನ ಬರಬೇಕು ಅಂತಾದ್ರೆ ಆವಾಗ ನಾವು ಈ ಒಂಬತ್ತನ್ನು ಪುರಾಣದಲ್ಲಿ ಹೇಳಿದ ಸರ್ಗ ಸ್ಥಿತಿ ಹೇತು ಇದುಗಳನ್ನೆಲ್ಲ ವಿಚಾರಗಳು ತಿಳ್ಕೊಡ್ಬೇಕು ಆತ ದೇವರ ಬಗ್ಗೆ ಕ್ಲಿಯರ್ ಐಡಿಯೇ ಬರಬೇಕು ಇನ್ನೇನು ಹೇಳಬೇಕು ನಿಮ್ಮ ಆರೋಗ್ಯ ನೀನು ಅದ್ರ ಬಗ್ಗೆ ಕ್ಲಿಯರ್ ಐಡಿಯೇ ಐಡಿಯೇ ಬರಬೇಕಾ ಸ್ಪಷ್ಟತೆ ಬೇಕಾ ಈಗ ಆದರೆ ದೇವರ ಬಗ್ಗೆ ಪರಮಾತ್ಮನ ಬಗ್ಗೆ ಸ್ಪಷ್ಟ ಗೊಂದಲಿಲ್ಲದ ಪರಿಶುದ್ಧವಾದ ದೃಢವಾದ ಜ್ಞಾನ ಮಾಡಬೇಕಾದರೂ ಈ ಕರ್ಮಾನ ಕಾಪಾಡಬೇಕು ಅಂತ ಇಷ್ಟು ಹೇಳಿದ ಪರಮಾತ್ಮ ಇಷ್ಟು ಹೇಳಿದ ನಂತರ ಮುಂದೆ ಇಷ್ಟು ಹೇಳಿ ಅದನ್ನು ಸ್ಪಷ್ಟವಾಗಿ ಬಾಯಿ ಬಿಟ್ಟು ಹೇಳ್ತಾನೆ ಅದು ಬಾಯಿ ಬಿಟ್ಟು ಏನು ಫಲ ಆಗತ್ತೆ ಆತ್ಮಶುದ್ಧಿ ಆಗತ್ತೆ ಅಂತ ಹೇಳಿದ ಅಷ್ಟೇ ಅಲ್ಲ ಆತ್ಮಶುದ್ಧಿಯಾದ ನಂತರ ಆಗ್ತಕ್ಕಂತಹದ್ದೇನು ಅದನ್ನು ಬಿಡಿಸಿ ಹತ್ತಾನೆ ಪರಮಾತ್ಮ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಪೂರ್ವಾರ್ಧದಲ್ಲಿ ಸನ್ಯಾಸ ಹೇಳ್ತಾನೆ ಉತ್ತರಾರ್ಧದಲ್ಲಿ ಯೋಗಿನ ಕರ್ಮ ಕಾಲೇನ ಮನಕ ಬುದ್ಧ ಕೇವಲ ಇಂದ್ರಿಯರು ಕೇವಲ ಕೇಳೋಣ ಕೊಳೆ ಇಲ್ಲದ ಅಲ್ಲೆಲ್ಲ ಕರ್ತೃತ್ವ ಅಭಿಮಾನ ನಾಗದ್ದೇಶ ಎಲ್ಲ ತಳ್ಕೊಳ್ಬೇಕಂತ ಹೇಳಿದ ಸನ್ನೆ ಅಂತ ಹೇಳಿದ ಯೋಗಿನ ಕರ್ಮ ಕುರುವಂತೆ ಅಂತ ಹೇಳುವಾಗ ಅನುಷ್ಠಾನ ಹೇಳಿದ ಹಾಗೆ ಎರಡು ಹೇಳ್ತಾರೆ ಅಂತ ರಾಯರು ರಾಯರು ಸ್ಪಷ್ಟವಾಗಿ ಬರ್ತಾರೆ ನಿಜವಾಗಿ ರಾಯಕಿ ಭಕ್ತಿ ಬರಬೇಕಾದ್ರೆ ಗೀತಾಭಿಪತಿ ಓದಿ ಭಕ್ತಿ ಮಾಡಬೇಕು ರಾಯರಲ್ಲಿ ರಾಯಿಗೆ ತುಂಬ ಸಂತೋಷ ಆಗುತ್ತೆ ನಾವು ಮಾಡೋ ಪರಿಹೀಗ ಬೇರೆ ರೀತಿಯ ಮಾಡ್ತೇವೆ ಗೀ ಅವರ ಜ್ಞಾನದ ಮಹಿಮೆ ತಿಳ್ಕೊಂಡು ಅವ್ರಲ್ಲಿ ಭಕ್ತಿ ಮಾಡಬೇಕು ರೀ ಬೇಕಾದ್ರೆ ನೋಡಿದ್ವಿ ಅವರ ಹೊರಗಿನ ಪವಾಡ ಬೇರೆ ಮಾಡಿರ್ಬೋದು ಅನುಗ್ರಹ ಮಾಡಿರ್ಬೋದು ರೋಗ ಪಟ್ಟಿ ಮಾಡಿರ್ಬೋದು ಎಲ್ಲ ಮಾಡಿರ್ತಾರೆ ಖಂಡಿತ ಆದರೆ ಎಲ್ಲರಿಗಿಂತ ಮಿಗಿಲಾಗಿ ಅವರು ಏನು ಗೀತಾಧಿವೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅವರು ಏನು ಶಾಸ್ತ್ರದ ಮಹಿಮೆ ಇದೆ ಅದನ್ನು ನೀವು ತಿಳ್ಕೊಂಡು ಅವರಲ್ಲಿ ಭತ್ಯೆ ಮಾಡದೆ ಹಾಗು ಸಂತೋಷ ಅನುಗ್ರಹ ಹೊರಗಿನ ಅವರು ಪವಾಡ ತೋರಿಸಿ ನಾಗ ತಿಳ್ಕೊಂಡು ನೀನು ಮಾಡ್ತೀರಿ ಅಷ್ಟು ಸಂತೋಷ ಆಗುವುದಿಲ್ಲ ಆಗಿರ್ಬೋದು ಅದು ಸಾಮಾನ್ಯರು ಮಾಡ್ತಾರೆ ಆಯುರ ಹೆಗ್ಗಳಿಕೆ ಏನಂದರೆ ಜೀವನವಿಡೀ ಅವರು ಜ್ಞಾನಕ್ಕೋಸ್ಕರ ತಮ್ಮ ಜೀವನ ಮನಪಾಗಿಟ್ಟಂಥ ಜ್ಞಾನದ ಮಹಿಮೆ ಮುಖ್ಯ ಅಂದರೆ ನಾನು ಆ ಮಹಿಮೆ ಬೇಡಂತಿಲ್ಲ ಅದು ಜನರಿಗೆ ಅದೇ ಜಾಸ್ತಿ ಹರಗಿನದೇ ಸಾಕು ಅಂತ ಒಳಗಿನ ಬೇಕಾಗಿದೆ ಆದರೆ ಅಂತರಂಗದಲ್ಲಿ ಅವರು ಮಾಡಿದ ಜ್ಞಾನದ ಮಹಿಮೆ ಅವರು ತೋರಿದ ಜ್ಞಾನ ಮಹಿಮೆ ಅದು ಅವರಿಗೆ ಮುಖ್ಯವಾಗಿ ಇಷ್ಟ ಆಗ್ತಕ್ಕಂತಹದ್ದು ಅದನ್ನು ಹಾಕಿಟ್ಕೊಂಡು ಅವರಲ್ಲಿ ಭಕ್ತಿ ಮಾಡಿದಾಗ ದೇವರ ಅನುಗ್ರಹ ಚೆನ್ನಾಗಿ ಆಗತ್ತೆ ರಾಯರ ಅನುಗ್ರಹ ಚೆನ್ನಾಗಿ ಆಗತ್ತೆ ಅದಕ್ಕೆ ಒಳ್ಳೆಯ ಒಂದು ಉಪಾಯ ಎಂದರೆ ತಾಯರ ಮಹಿಮೆ ಚಾಂದ್ರ ಮಹಿಮೆನ ನೋಡಬೇಕಾದ್ರೆ ಅವರು ಮಾಡಿರ್ತಕ್ಕಂಥ ಗ್ರಂಥವನ್ನು ಅದರಲ್ಲಿ ಹಿತಾಗೃತಿ ಉಪನಿಷದ್ ಭಾಷ್ಯ ಎಲ್ಲ ಗ್ರಂಥದ ಮಹಿಮೆ ತಿಳ್ಕೊಳ್ಬೇಕು ಅದನ್ನು ಹೇಳ್ತಾನೆ ಯುಕ್ತ ಕರ್ಮ ಫಲಂತ್ಯ ಶಾಂತಿ ಮಾತ್ನೋತಿ ನೈಷ್ಟಿಕೀ ಅಯುಕ್ತ ಕರ್ಮ ಕಾರೇಣ ಫಲೇ ನೋಡಿ ಚೆನ್ನಾಗಿ ಹೇಳ್ತಾರೆ ಎಲ್ಲರೂ ಅಂತ ಹೇಳ್ತಾರೆ ಆದರೆ ಒಂದನ್ನು ಬಿಟ್ಟು ಒಂದು ಹಿಡ್ಕೊಂಡ್ರೆ ಆಗೋದಿಲ್ಲ ಅಂಥೇಳಿ ಅದಕ್ಕೆ ಫಲವನ್ನು ಹೇಳಿ ಅದನ್ನು ನಾವು ಮಾಡಿದ್ದಂದರೆ ಏನಾಗತ್ತೆ ಯೋಗ ಸಂನ್ಯಾಸ ಇದ್ದರೆ ಏನಾಗತ್ತೆ ಯೋಗ ಸನ್ಯಾಸ ಇದ್ದರೆ ಇಲ್ಲಂದರೆ ಏನಾಗತ್ತೆ ಅದರ ಪರಿಣಾಮ ಏನು ಯೋಗ ಸನ್ಯಾಸ ಇದ್ದವರಿಗೇನು ಇಲ್ದಿದ್ದವರಿಗೇನಾಗತ್ತೆ ಎಲ್ಲವನ್ನೂ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ ಯುಕ್ತ ಕರ್ಮ ಬಲಂತ್ಯ ಶಾಂತಿ ಮಾತೃತಿ ನೈಷ್ಠಿಕಿ ಅಂತ ನೋಡಿ ಕರ್ಮಫಲ ತ್ಯಾಗ ಮಾಡಬೇಕು ಸಂಕಲ್ಪ ತ್ಯಾಗ ಮಾಡಬೇಕು ಕರ್ತೃತ್ವ ಅಭಿಮಾನ ತ್ಯಾಗ ಮಾಡಬೇಕು ಎಲ್ಲ ಇಟ್ಕೊಳ್ಬೇಕು ಆದರೆ ಯುಕ್ತನಾಗಿರ್ಬೇಕು ಕರ್ಮಾನುಷ್ಠಾರ ಮಾತ್ರ ಮಾಡ್ತಾ ಇರಬೇಕು ಅಂಥವನು ನೈಷ್ಠಿಕೀಮ್ ಶಾಂತಿ ಮಾಪ್ನೋತಿ ಬಾಯಿ ದಿಕ್ಕಿಲೆ ಮೋಕ್ಷ ಅಥವಾ ಅಂತ ಹೇಳ್ತಾ ಇದ್ದೀನಿ ಈ ನೈಷ್ಠಿಕೀಮ್ ಶಾಂತಿಂ ಅಂದರೆ ಸ್ವಾಭಾವಿಕವಾದ ಮೋಕ್ಷ ಶಾಂತಿ ಅಂತ ಉಂಟಾಗಿ ಶಾಂತಿ ನಮಗೀಗ ಅಶಾಂತಿ ಇದೆ ಶಾಂತಿ ಇದೆಯಾ ಇಲ್ಲ ನಮಗೆ ಶಾಂತಿ ಇಲ್ಲ ಅಶಾಂತಿ ಇದೆ ಹಾಗಾದರೆ ನಮಗೆ ಅಶಾಂತಿ ಇದ್ದ ಮೇಲೆ ನಾವೇನು ತಿಳ್ಕೊಳ್ತೇವೆ ನಮ್ಮದ್ದು ಇದು ಅಶಾಂತಿಯೇ ಏನೋ ಕೊನೆ ಏನು ಗತಿ ಅಂತ ತಿಳ್ಕೊಳ್ತೇವೆ ಆದರೆ ಈ ಅಶಾಂತಿ ಎಂಬುದು ಅಸಹಜ ಸಜ್ಜೀವನಿಗೆ ಶಾಂತಿ ಎಂಬುದು ಸಹಜ ಅಶಾಂತಿ ಅಂದರೆ ಶಾಂತಿಗೆ ವಿರುದ್ಧ ಸುಖಕ್ಕೆ ವಿರುದ್ಧ ಅದು ದುಃಖ ಭಯ ಇದನ್ನು ಅಶಾಂತಿ ಮನಸ್ ಅಶಾಂತಿ ಇದು ಸಹಜವಲ್ಲ ಸಜ್ಜೀವನಿ ಇದು ಯಾವುದೋ ಉಪಾಧಿ ಪ್ರಕೃತಿ ಬಂಧನದಿಂದ ಬಂದಿರತಕ್ಕಂಥದ್ದು ಆದರೆ ಅವನ ಮೈಷ್ಠಿಕ ಉಪ ಸಜ್ಜೀವನ ಸಹಜವಾದದ್ದು ಯಾವುದಂದರೆ ಅವನ ಸ್ವಭಾವ ಅವನು ಸಹಜವಾದದ್ದು ಯಾವುದು ಇದು ಔಪಾದಿಕ್ ಅಸಹಜವಾದದು ಶಾಂತಿ ಶಾಂತಿ ಅಂದರೆ ಬಹಳ ನಿಮಗೆ ಶಾಂತಿ ಶಾಂತಿ ಅಂದರೆ ಒಂದು ಮಾತು ಹೇಳ್ತಾರೆ ಶಮೋ ಮನಿಷ್ಠತಾ ಬುದ್ಧಿ ಶಾಂತಿ ಅಂದ್ರೆ ಭಗವನ್ ನಿಷ್ಠೆ ಭಗವಂತನಲ್ಲೇ ಯಾವಾಗಲೂ ಬರ ಮೋಕ್ಷಕ್ಕೋದ ನಂತರ ಅಲ್ಲಿ ಹಾಗೆ ಇರುತ್ತೆ ಶಾಂತಿ ಅಂದ್ರೆ ಭಗವನ್ನಿಷ್ಠವಾದ ಯಾಕೆಂದ್ರೆ ಗ್ರಹವ ಹರವು ನಿಯತದಿಂದ ಟೈಮ ಹರಿಯಲ್ಲೇ ಮನಸ್ಸು ಹರಿಬಿಟ್ಟು ಬೇರೆ ಕಡೆಯಲ್ಲಿ ಮನಸ್ಸು ಹರಿಯುವುದಿಲ್ಲ ಸಂಸಾರದಲ್ಲಿ ಹರಿತದೆ ಬಂದರೆ ಬಂತು ಬಿಟ್ಟು ಬಿಟ್ಟರು ಹರಿಯಲ್ಲೇ ನಿಯತವಾಗಿ ಹರಿಯುವುದಿಲ್ಲ ಪೂಜೆ ಪಡ್ಕೊಂಡಾಗಲ್ಲೋ ಹರಿತದೆ ಹಾಗಾಗಿ ಅದಕ್ಕೆ ಸಾವಿರ ಸಾವಿರಾರು ಕಡೆಯಲ್ಲಿ ಹರಿತದೆ ನಮ್ಮ ಮನಸ್ಸು ಮೋಕ್ಷದಲ್ಲಿ ಹಾಗಲ್ಲ ಒಬ್ಬ ಸಹಜ ಸಾತ್ವಿಕ ಜೀವನಾಗಿದ್ದರೆ ಅದನ್ನು ಶಾಂತಿ ಅಂತ ಮೋಕ್ಷ ಕರೀತಾರೆ ಶಾಂತಿ ಮೋಕ್ಷ ಅಂತ ನಿರ್ವಹಣ್ ಅದು ಪರ್ಯಾಯ ಶಬ್ದ ಯಾಕೆ ಅಂದರೆ ಹರಿಯಲ್ಲೇ ನಿಯತವಾದ ಚಿತ್ತ ಹರಿಯಲ್ಲೇ ಹರಿತಾ ಇರ್ತಾರೆ ಬಿಟ್ಟು ಬೇರೆ ಕಡೆ ಹೋಗಲ್ಲ ಹಾಗಾಗಿ ಅದನ್ನು ಅಲ್ಲಿ ಮೋಕ್ಷವನ್ನು ಶಾಂತಿ ಅಂತ ಕರೆದಿತ್ತು ಇನ್ನೊಂದು ಅಭಿಪ್ರಾಯ ನೋಡಿ ಶಾಂತಿ ಶಾಂದ್ರೆ ಸುಖ ಅಂತ ಅಂದ್ರೆ ಪರಾಟ್ ಸುಖ ಅಂತ ಅಂದರೆ ಸುಖದ ಪರಾಟ್ ಆಗ್ತದೆ ಅಜ್ಜಿಂತ ಸುಖ ಸಿಗ್ಲಿಕ್ಕೆ ಸಾಧ್ಯ ಮತ್ತೆ ಶಾಂತ ಈ ಅಂದರೆ ಜ್ಞಾನ ನಮ್ಮ ಯೋಗ್ಯತಾನುಸಾರವಾದ ಸ್ವರೂಪ ಸುಖದ ಪರಾಕಾಶಯ ಈ ಅರಿವು ಅದನ್ನೇ ರಾಯರು ಬರೆದು ಸ್ವರೂಪಾನಂದ ಆವಿರ್ಭಾವ ಲಕ್ಷಣ ಹೊಂತ ರಾಯನದಲ್ಲಿ ಬಿಡಿಸಿ ಹೇಳಿದರು ಈ ಸ್ವರೂಪಾನಂದದ ಆವಿರ್ಭಾವ ಅನುಭವ ಇದೇ ನಿಮ್ಮ ಸಹಜ ಜೀವನಿಗೆ ಅದಕ್ಕೆ ವಿರುದ್ಧ ಇವತ್ತು ನಮಗೆ ದುಃಖ ಅನುಭವ ಬಂದಿದ್ರೆ ಅದು ಔಪಾರಿಕ ಅದು ಸಹಜವಲ್ಲ ಅದು ಪ್ರಕೃತಿ ಬದ್ಧರಿಂದ ಬಂದದ್ದು ಅದನ್ನು ಪಡಿತಾನೆ ಓಹೋ ಹಾಗಾದರೆ ಮೋಕ್ಷದಲ್ಲಿ ಆನಂದವೇ ಇಲ್ಲ ಅಲ್ಲಿ ದುಃಖದ ಅನಿಷ್ಟದ ಪರಿಹಾರ ನಿವೃತ್ತಿಯಂತೆ ಇಷ್ಟವಾದ ಆನಂದದ ವಿಷಯ ಸುಖದ ಅನುಭವ ಇಲ್ಲ ಅಂತ ಯಾರು ಹೇಳ್ತಾರೆ ಅವರ ಮತ ಸರಿಯಲ್ಲ ಅಂತ ಹೇಳಿದಾಗ ಭಾಳ ಚಿಂತ ಚೆನ್ನಾಗಿ ಹೇಳ್ತಾರೆ ಒಂದು ಮಾತು ಹೋಗ್ತಾ ಇದ್ದರೆ ಈ ಸಂದರ್ಭವನ್ನು ನಾವು ಮೋಕ್ಷದಲ್ಲಿ ಸುಖ ಇದೆ ಅಂತ ತೋರಿಸಲು ತೋರಿಸಿದ್ರೆ ಶಾಂತಿ ಶಬ್ದವನ್ನೇ ಹಾಕಿದರು ಸುಖ ಇಲ್ಲ ಕಾರ್ಕಿಕರು ಬೇರೆಯವರಲ್ಲಿ ಸುಖ ಇಲ್ಲ ಅಂತ ಹೇಳ್ತಾರೆ ಸುಖ ಒಪ್ಕೊಂಡ್ರೆ ದುಃಖ ಬರಬೇಕಾಗಿತ್ತು ಅದು ಎಂಥ ಸುಖ ಒಪ್ಕೊಂಡ್ರೂ ದುಃಖ ಬರಬೇಕು ಪ್ರಾಕೀತವಾದ ಸುಖ ಒಪ್ಪಿಟ್ಟರೆ ದುಃಖ ಬರಬೇಕು ಅಪ್ರಾತೀತವಾದ ಸುಖ ಒಪ್ಪಿದಾಗ ದುಃಖ ಇಟ್ಕೊಳ್ಬೇಕು ಜ್ಞಾನ ಒಪ್ಕೊಂಡ್ರೆ ಅಜ್ಜ ಮೋಕ್ಷದ್ರಿಗೆ ಜ್ಞಾನ ಒಪ್ಕೊಂಡ್ರೆ ಅಜ್ಜ ಬರಬೇಕಾಗಿತ್ತು ಹಾಗಾದರೆ ಜ್ಞಾನ ಒಪ್ಕೊಂಡ್ರೆ ಆದರೂ ಬರುತ್ತೆ ದೇವರಿಗೂ ಜ್ಞಾನ ಒಪ್ಪೇಡ ದೇವರಿಗೆ ಸುಖ ಒಪ್ಪಲ್ಲ ಸುಖ ಒಪ್ಪಿಟ್ಟರೆ ದುಃಖ ಒಪ್ಪಬೇಕಾಗತ್ತೆ ಅಂತ ಲೋಕದ್ದು ಸುಖ ಇದ್ದೇ ಬರೂ ದುಃಖ ಅಂತ ಆದರೆ ಜ್ಞಾನ ಇದ್ದವರಿಗೆ ಅಜ್ಞಾನ ಪ್ರಯತ್ನ ಕಂಡಿದೆ ದೇವರಿಗೆ ಜ್ಞಾನ ಒಪ್ಪೇಡ ಒಪ್ಪಿದ್ರೆ ಆಗತ್ತೆ ಅಜ್ಞಾನ ಬರುತ್ತೆ ಜ್ಞಾನವನ್ನು ಬಿಟ್ಬಿಡುತ್ತೆ ಜ್ಞಾನ ಒಪ್ತಾ ಇಲ್ಲ ಸುಧ ಮಾತ್ರ ವಿಚಿತ್ರ ಮಾತಾಡ್ತಾರೆ ಅಂತ ಅಂದ್ರೆ ಆ ಬಹಳ ಭಗವದ್ಗೀತೆ ಹೇಳುತ್ತೆ ನೋಡಿ ನಚಾ ಭಾಗದಂತ ಶಾಂತಿ ಯಾರು ದೇವರನ್ನು ಧ್ಯಾನ ಮಾಡಿ ದೇವರನ್ನ ಸಾಕ್ಷಾತ್ಕರಿಸಿಕೊಳ್ಳೋ ಇಲ್ಲಲ್ಲೋ ಅವನಿಗೆ ಶಾಂತಿ ಶಾಂತಿ ಬೇಡ ನಮಗೆ ಅಶಾಂತ ಸುಖ ಸುಖ ಯಾರು ಮುಕ್ತನಾಗಿಲು ಅವನಿಗೆ ಎಲ್ಲಿಂದ ಸುಖ ಅಂದರೆ ಈ ಸುಖ ಸುಖ ಲೆಕ್ಕಕ್ಕೆ ಇಲ್ಲ ಇದು ನಿರಂತರವಾದ ಸುಖ ಇದನ್ನು ಸುಖ ಅಂತ ಯಾರೂ ಸರಿಯುವುದಿಲ್ಲ ಇದರಲ್ಲಿ ದುಃಖ ಬಹುಲ ದುಃಖಾಚರೇಕ ಇದೇನೇ ಸುಖ ಲೆಕ್ಕಕ್ಕೆ ಇಲ್ಲ ಹಾಗಾಗಿ ಯಾರು ಮುಕ್ತನಾಗೋದಿಲ್ಲೋ ಅವನಿಗೆ ಎಲ್ಲಿಂದ ಸುಖ ಬರಬೇಕು ಹಾಗಾಗಿ ಮೋಕ್ಷದ ಸುಖ ಇದನ್ನು ಗ್ಯಾರಂಟಿ ಆಯಿತು ಹಾಗಾಗಿ ಅದಕ್ಕೆ ಮೋಕ್ಷದ ಸುಖ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತು ಹಾಗೆ ನಾವು ಕರ್ಮಾನುಷ್ಠಾನ ಮಾಡ್ತೇವೆ ಸನ್ಯಾಸವೂ ನಮಗಿದೆ ನಾವು ಮೋಕ್ಷನ ಪಡೆಯುತ್ತೇವೆ ಕೆಲವರು ಹಾಗೆ ಮಾಡಲ್ಲ ಅಯುಕ್ತ ಅಯುಕ್ತ ಅಂದರೆ ಅರ್ಥ ಅವನು ಕರ್ಮಾನುಷ್ಠಾನ ಯೋಗ ಇತ್ತನಲ್ಲ ಭಗವದರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡಲಾರ ಅದೇನು ಮಾಡ್ತಾನೆ ಕಾಮಕಾರಣ ಕಾಮ ಅಂದರೆ ಕಾಮ ಅಂದರೆ ಫಲಕಾಮನೆಗನುಗುಣವಾಗಿ ಕರ್ಮಾನುಷ್ಠಾನ ಮಾಡ್ತಾನೆ ಫಲಕಾಮನೆಗನುಗುಣವಾಗಿ ಅಂತ ಹೇಳ್ತಾರೆ ಫಲಕಾಮನಾದಿಗಳನ್ನು ಮಾಡಿ ಕರ್ಮಾನುಷ್ಠಾನ ಮಾಡ್ತಾನೆ ಅವನಲ್ಲಿ ಯೋಗ ಇರುವುದಿಲ್ಲ ಭಗವತಾರ್ಪುಣಗಳಿಂದ ಕರ್ಮಾನುಷ್ಠಾನ ಇರುವುದಿಲ್ಲ ಫಲದಲ್ಲಿ ಆಸಕ್ತನಾಗಿ ಫಲಕಾಮನೆಯಿಂದ ಕರ್ಮಾನುಷ್ಠಾನ ಮಾಡ್ತಾನೆ ಹಾಗೆ ಯೋಗ ಇರೋ ಸನ್ಯಾಸವೂ ಇಲ್ಲ ಅವನೇನಾಗ್ತಾನೆಂದರೆ ನಿಬದ್ಧತೆ ಅವನು ಸಂಸಾರ ಬಂಧನಕ್ಕೆ ಒಳಗಾಗ್ತಾನೆ ಅವನಿಗೆ ಮತ್ತೆ ಹುಟ್ಟು ಮತ್ತೆ ಸಾವು ಮತ್ತೆ ಹುಟ್ಟು ಮತ್ತೆ ಸಾವು ಜನ್ಮ ಮರಣ ಚಕ್ರರೂಪಾದ ಸಂಸಾರನ ಹೊರ ಬಂದೇ ಬಲ್ಲ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಸಾತ್ವಿಕರು ಏನು ಮಾಡಬೇಕಂದ್ರೆ ಈ ಸನ್ಯಾಸದೊಂದಿಗೆ ಅನುಷ್ಠಾನವನ್ನು ಇಟ್ಕೊಂಡ್ರೆ ಅವರು ಉದ್ಧಾರಾಗ್ತಾರೆ ಅಂತ ಈ ಸನ್ಯಾಸ ಯೋಗ ಕೇವಲ ಯೋಗಕ್ಕೂ ಕೇವಲ ಯೋಗ ಉಪಯೋಗ ಇಲ್ಲ ಯಾವ ಅನುಷ್ಠಾನ ಮಾಡ್ತಾ ಇರ್ತಾನೆ ದೇವರ ಬಗ್ಗೆನೇ ದೇವರು ಉದ್ದೇಶಿಸಿಕೊಂಡೇ ಕರ್ಮಾನುಷ್ಠಾನ ಮಾಡ್ತಾನೆ ನನ್ನ ಸನ್ಯಾಸನ ಇರುವುದಿಲ್ಲ ನನಗದು ಬೇಕು ಇದು ಬೇಕು ಅಂತ ದೇವರ ಹತ್ರ ಕೇಳ್ಕೊಂಡ್ರೆ ಎಷ್ಟೇ ಆದಿಶ ಆಶಾಸ್ತೆ ಕೆಸನೃತ್ಯ ಸವೈಒಣಿ ಅವನು ವ್ಯಾಪಾರ ಮಾಡ್ತಾನೆ ದೇವರ ಹತ್ರ ಅವ್ನು ನಿಜವಾಗಿ ಭಕ್ತನಾಗೋದಿಲ್ಲ ಅಂತ ಹೇಳ್ತಾನೆ ಅಂದರೆ ಒಂದು ಪ್ರಶ್ನೆ ಬಂತು ಚಿಂತಿತ್ ತರೋ ಮೀತಿ ಎತ್ತೋ ಮನ್ನೆ ತವತ್ತು ನೋಡಿದ್ರು ಕೇಳಿದ್ರು ಮುಟ್ಟಿದ್ರು ಮೂಸಿದ್ರು ಊಟ ಮಾಡಿದ್ರು ಓಡಾಡಿದ್ರು ನಿದ್ರೆ ಮಾಡಿದ್ರು ಸ್ವಾತೋತ್ತಾಸ ಮಾಡಿದ್ರು ನಾನೇನು ಮಾಡುವುದಿಲ್ಲ ಅಂತ ತಿಳ್ಕೊಂಡ್ರೆ ಅವನು ತತ್ವಜ್ಞಾನಿ ಅದು ಹೇಗಿರಿ ಮಾಡ್ತಾ ಇರ್ತಾನೆ ನಾನು ಮಾಡಲಿಲ್ಲ ಅಂತ ತಿಳ್ಕೊಂಡ್ರೆ ತತ್ವಜ್ಞಾನಿ ಆಗದೆ ಅವನು ಮಿಥ್ಯಾಜ್ಞಾನಿ ಇನ್ನೊಬ್ಬರಿಗೆ ಮೋಸ ಮಾಡಿದಾಗತ್ತೆ ಎರಡೂ ಆಗತ್ತೆ ಅಂತ ಹೇಳಿದರೆ ರಾಯರು ಇದೇ ರೀತಿಯಾಗಿ ಪ್ರಶ್ನೆ ಮಾಡಿಕೊಂಡು ಏನಿದು ಹೀಗೆ ಮಾಡಿದರೆ ಏನಿದು ಅಭಿಪ್ರಾಯ ಅಂತ ಹೇಳಿದ್ರೆ ಅದಕ್ಕೆ ಅದರ ಅಭಿಪ್ರಾಯ ಏನಂದರೆ ಅದರ ಅಭಿಪ್ರಾಯ ಇಷ್ಟೇ ಸರ್ವಕರ್ಮಾಣಿ ಮನಸಾ ಸನ್ಯಸ್ತ ಅಂತ ಸರ್ವಕರ್ಮಾಣಿ ಸಂನ್ಯಸ್ ಅಂತ ಹೇಳೋದೇ ಇಲ್ಲ ಸರ್ವಕರ್ಮನ್ನು ಅನುಷ್ಠಾನ ಬಿಡಬೇಕು ಅಂತ ಆದರೆ ಮನಸ್ಸಾ ಬೇಡ ಸರ್ವಕರ್ಮ ಅಡಿ ಸನ್ಯಾಸ ಬಿಟ್ಟು ಅಂತ ಹೇಳೋ ಅರ್ಥ ಎಷ್ಟ ಸಾಕ ಮನಸ್ಸ ಸನ್ಯಾಸ ಅಂದರೆ ಅನುಷ್ಠಾನದಲ್ಲಿ ಅದು ಬರಬೇಕು ಮನಸ್ಸಿಲು ಬರಬಾರ ನಾನು ಮಾ ಮನಸ್ಸಿಂದ ತ್ಯಾಗ ಮಾಡಬೇಕಂದ್ರೆ ಅದೇನು ಮನಸ್ಸಿನ ನಾನು ಮಾಡಿದೆ ನನ್ನ ಕರ್ಮ ಎಂದು ಅನುಷ್ಠಾನದಲ್ಲಿ ಬರಬೇಕು ಮನಸ್ಸಲ್ಲಿ ಬರುವಾಗ ಎತ್ತ ನಾನು ಮಾಡಿದ್ರು ಬಿಟ್ಟುಬಿಡಬೇಕು ಇತ್ತೇ ಅರ್ಥ ಅದಕ್ಕೆ ಮನಸ್ಸ ಅಂತ ಹೇಳಿದ್ದು ಅವನು ಯಾರು ಹೇಳ್ತಾರೆ ನವದ್ದಾರೆ ಪುರಿ ದೇಹಿ ನೈವ ಕುರುವ ಸ್ವತಂತ್ರವಾಗಿ ಮಾಡುವುದೂ ಇಲ್ಲ ಸ್ವತಂತ್ರವಾಗಿ ಮಾಡಿಸುವುದೂ ಇಲ್ಲ ಎಲ್ಲ ಮಾಡಿದ್ರು ಸ್ವತಂತ್ರವಾಗಿ ನಾನು ಮಾಡುವುದಿಲ್ಲ ಅಂತ ತಿಳ್ಕೊಳ್ತಾನೆ ಆದರೆ ನಾನೇನು ಮಾಡುವುದಿಲ್ಲ ಸ್ವತಂತ್ರವಾಗಿ ಮಾಡುವುದಿಲ್ಲ ಎಲ್ಲ ಮಾಡಿಸ್ರು ಕೂಡ ನಾನು ಮಾಡಿಸುವುದಿಲ್ಲ ಅಂತ ತಿಳ್ಕೊಳ್ತಾನೆ ಸ್ವತಂತ್ರವಾಗಿ ಮಾಡಿಸೋನು ನಾನಲ್ಲ ಸ್ವತಂತ್ರವಾಗಿ ಮಾಡೋನು ನಾನಲ್ಲ ಈ ನೈವ ಕಾರ್ಯ ತಿಳ್ಕೊಳ್ಳೋರು ಮಾಡಿಸಿದರು ಮಾಡಿದರೂ ಮಾಡಲಿಲ್ಲ ಮಾಡಿಸಲಿಲ್ಲ ಅಂತ ತಿಳ್ಕೊಂಡ್ರೆ ಅದು ತತ್ವಜ್ಞಾನವೇ ಆಗತ್ತೆ ಯಾಕೆ ಸ್ವಾತಂತ್ರ್ಯ ನನಗಿಲ್ಲ ಅಭಿಪ್ರಾಯ ಇದನ್ನು ಇಷ್ಟು ಚೆನ್ನಾಗಿ ಹೇಳ್ತಾರೆ ಇವತ್ತು ಬಹಳ ಅವನಿಗೆ ಕರ್ಮರೇಪ ಆಗೋದಿಲ್ಲ ಅವನು ಆರಾಮಾಗಿರ್ತಾನೆ ಅಂತ ಇಷ್ಟು ಹೇಳಿದರು ಅಲ್ಲಿ ಮಿಥ್ಯಾ ಅಲ್ಲದು ಮೋಸವ ಅಲ್ಲ ಯಾಕೆಂತ ಹೇಳಿದ್ರೆ ಸ್ವಾತಂತ್ರ್ಯ ಇಲ್ಲ ಎಂಬ ಅಭಿಪ್ರಾಯದಿಂದ ಹೇಳಿತ್ತು ಅಂತ ಒಂದು ಪ್ರಶ್ನೆ ಬಂತು ಈಗ ಇಲ್ಲಿ ಒಂದು ಮಾತು ಬಹಳ ಪ್ರಸಿದ್ಧ ಅಂತಲ್ಲ ಏನಂತ ಹೇಳಿ ದತ್ತ ಸ್ವಾತಂತ್ರ್ಯ ಇದೆ ದೇವರು ಸ್ವಾತಂತ್ರ್ಯ ಜೀವನಕ್ಕೆ ಕೊಡ್ತಾನೆ ಮತ್ತೆ ದಾಸರ ಪದ್ಯದಲ್ಲೆಲ್ಲ ಬಹಳ ಇದೆ ಇಷ್ಟಾಂಶ ಅಷ್ಟಾಂಶ ಅಂತ ಅಲ್ಲಿ ದತ್ತ ಅಂದರೆ ಏನಂತ ಗೊತ್ತಿಲ್ಲ ಎಲ್ಲರಿಗೂ ಕೆಲವರು ಹೇಳಿದ್ರು ನೋಟಲ್ಲಿ ದತ್ತ ಅಂದರೆ ಭಗವದ್ ರೂಪ ವಿಶೇಷ ಅಂತ ಅರ್ಥ ಮಾಡಬೇಕು ಅಂತ ಅಲ್ಲಿ ದತ್ತ ಇವನಿಗೆ ಅವನ ಸಾಧನ ದೇವರದ್ದು ಸಾಧನ ನಾಣ್ಯಗಂ ದೇವರ ಸ್ವಾತಂತ್ರ್ಯವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಆಗಲ್ಲ ತಣ್ಣದು ಕೊಡ್ತಾನಂತ ಹೇಳಿದ್ರೆ ಕೆ ತಲೆ ಕೆಟ್ಟವ್ರು ಹೇಳಬೇಕಷ್ಟೇ ಅಲ್ಲ ತಪ್ಪು ತುಂಬ ಅಪದ್ಧ ಯಾಕೆ ಅಂತ ಹೇಳಿದ್ರೆ ತದ್ದ ಸ್ವಭಾವ ಕೈವಲ್ಯ ಸ್ವಭವಾನ ಕೇವಲೋ ಹರೇ ಬ್ರಹ್ಮೇಶಾನಾದಿ ದೇವ ಯತ್ಪ್ರಾಪ್ತು ಸತ್ಯ ಸ್ವಭಾವ ಕೈವಲ್ಯ ಸಭವಾನ್ ಕೇವಲವರು ಕೈವಲ್ಯದ ಎರಡು ಅರ್ಥ ಆಗತ್ತೆ ಸರ್ವೋತ್ತಮ ಅಂತೂ ಒಂದರ್ಥ ಕೈವಲ್ಯ ಅಂದರೆ ಏಕಲಂ ಕೇವಲಂಚೇತಿ ಸ್ವಾತಂತ್ರ್ಯ ಸ್ವತಂತ್ರ ಅಭಿವೀಯತೆ ಸ್ವಾತಂತ್ರ್ಯ ಅದು ಭಗವಂತನ ಸ್ವಭಾವ ಬ್ರಹ್ಮ ದೇವ ವೃದ್ಧಾದೇವದರು ಅದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೇವರು ಕೊಡೋದು ಅರ್ಥ ಏನು ತರಗೆರ್ಥ ಮಾಡೋದು ಅಂದರೆ ಅರ್ಥ ಕಾಸರ ಬೇರೆ ಅರ್ಥ ಇದೆ ದಾಸರ ಪದ್ಯದ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೇನೆ ದೇವರು ದತ್ತ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಕಟ್ಟ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ನಮಗೂ ದೇವರ ಸ್ವಾತಂತ್ರ್ಯ ನಮಗೆ ಬರುತ್ತೆ ಇಷ್ಟು ಪರ್ಸೆಂಟೇಜು ದೇವರ ಸ್ವಾತಂತ್ರ್ಯ ಇಷ್ಟು ಪರ್ಸೆಂಟೇಜ್ ಕೊಟ್ಟರೆ ಸ್ವಾತಂತ್ರ್ಯದಲ್ಲಿ ಅವಧಿ ಬಂದಲ್ಲಿ ದೇವರ ಮನದಲ್ಲಿ ಪರಿವೃತ್ತಾಗ್ತಲ್ಲ ಇಷ್ಟು ಪರ್ಸೆಂಟೇಜ್ ಕೊಡ್ತಾನೆ ಅಂದರೆ ತನಕ ಕೆಂಟವರು ಮಾತಾಡ್ತಕ್ಕಂಥದ್ದು ತಪ್ಪು ದೇವರ ಆಗ ದೇವರ ಸ್ವಾತಂತ್ರ್ಯ ಇಷ್ಟು ಪರ್ಸೆಂಟ್ ಕೊಡ್ತಾನೆ ದೇವರ ಇಷ್ಟು ಪರ್ಸೆಂಟ್ ಅಷ್ಟು ಲೆಕ್ಕ ಮಾಡಲಿಕ್ಕೆ ಬಂದರೆ ದೇವರ ಗುಣಕ್ಕೆ ಏನಾಯ್ತು ಮಿತಿಯನ್ನು ಒಪ್ಕೊಂಡಾಗಾಯ್ತು ಇನ್ನೊಂದು ಎರವಟ್ಟಾಯ್ತು ಹಾಗಾದ್ರೆ ಮುಖ್ಯವಾದ ಪರಮಾತ್ಮ ಹೇಳ್ತಾನೆ ಈ ಜೀವ ನಕರ್ತೃತ್ವ ನಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನಕರ್ಮ ಫಲಸೂಯೌ ಫಲ ಸಂಯೋಗ ಸ್ವಭಾವಿಸ್ತು ಪ್ರವೇ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನಂದರೆ ದರ್ಶನಾದಿಗಳನ್ನು ಮಾಡಿದರೂ ಕೂಡ ನಾನು ಮಾಡಿಲ್ಲ ಎಂಬ ಮಾತು ಏನಿದೆ ಅಯುಕ್ತ ಅಂತ ಯಾವುದು ಯಾಕಂದ್ರೆ ಅದು ಮಿಥ್ಯಾಜ್ಞಾನ ಅಲ್ಲ ಮಾಡ್ತಾ ಇರೋ ಮಾಡಲಿಲ್ಲ ಅಂದ್ರೆ ಮಿಥ್ಯಾಜ್ಞಾನ ಅಲ್ಲ ಮಾಡಿಸ್ತಾ ಇದ್ದಾಗ ಮಾಡಿಸೋದಿಲ್ಲ ಅಂತ ತಿಳ್ಕೊಂಡ್ರೆ ಮಿಥ್ಯಾಜ್ಞಾನ ಅಲ್ಲ ಅಲ್ಲ ಆಗ ಹೇಳಿದೆ ಈ ಜೀವ ಇದ್ದಾನಲ್ಲ ಇವನು ಪ್ರಭು ತಾಯರ ಅರ್ಥ ಬರೀತಾರೆ ಅತ್ಯರ ಅರ್ಥ ಬರೀತಾರೆ ಅವನು ಪ್ರಭು ಅಂತ ಜೀವ ಜೀವ ಏನಿದೆ ಪ್ರಭು ಸಮರ್ಥ ಅಂತ ಅರ್ಥ ಈ ಪ್ರಭುವ ಮಿಶ್ರಿಗೆ ಸಮರ್ಥ ಜೀವ ಏನು ಸಮರ್ಥ ಜ್ವರಕ್ಕಿಂತ ಸಮರ್ಥ ಜ್ವರಕ್ಕಿಂತ ಅವನ ಸಾಮರ್ಥ್ಯಾರಿಗೂ ಜಾಸ್ತಿ ಇದೆ ಜೀವನದ ಜಡಕ್ಕಿಂತ ವಾಸ ಜಡದಷ್ಟು ಅಸಮರ್ಥರಲ್ಲ ಹಾಗೆ ಜಡದ ದೃಷ್ಟಿಯಿಂದ ನೋಡಲಿಕ್ಕೆ ಹೋದರೆ ಅವನ ಜಾಸ್ತಿ ಸೌ ಏನಿದೆ ಸಾಮರ್ಥ್ಯ ಇದೆ ಹಾಗಾಗಿ ಆ ಜೀವನದ ಸಮರ್ಥ ಅಂದರೆ ಆ ಜೀವನ ಪ್ರಭು ಅಂತ ಕರೀತಾರೆ ಅವನು ನೋಡಿ ಲೋಕಸ್ಯ ಕರ್ತೃತ್ವ ನ ಅಂತ ಉಂಟು ನಕಾರಯತಿ ನಸ್ರಜತಿ ಅಂತ ಲೋಕೇನ ಕರ್ಮ ನಸ್ರಜತಿ ನಕಾರಯತಿ ಲೋಕಸ್ಥ ಜೀವನು ಲೋಕದ ಜನರಿಗೆ ಕರ್ಮವನ್ನು ಸೃಷ್ಟಿ ಮಾಡುವುದಿಲ್ಲ ಮಾಡಿಸುವುದಿಲ್ಲ ಈ ಜೀವ ಲೋಕದ ಜನರಿಂದ ಕರ್ಮವನ್ನು ನಸ್ರಜತಿ ಅಂದರೆ ಮಾಡಿಸುವುದಿಲ್ಲ ಅಂದರೆ ಸ್ವಾತಂತ್ರ್ಯನ ಮಾಡಿಸಲಾರ ಅಂತರ್ಥ ಸ್ವಯಂತ ಕರ್ಮಾನೇ ನಸೃಜತಿ ಕರ್ಮವನ್ನು ಕೂಡ ತಾ ಇನ್ನೊಬ್ಬರಿಗೆ ಕರ್ಮವನ್ನು ಅವರು ಮಾಡಿಸಲಾರ ತಾನು ಕರ್ಮವನ್ನು ಸ್ವತಂತ್ರವಾಗಿ ಮಾಡಲಾರ ಇಷ್ಟು ಸ್ಪಷ್ಟ ಉಂಟು ಮಾಡುವುದು ಸ್ವತಂತ್ರ ಇಲ್ಲ ಮಾಡಿಸುವುದರಲ್ಲಿಯೂ ಸ್ವಾತಂತ್ರ್ಯ ಇಲ್ಲ ಹಾಂ ಹಾಗಾದರೆ ಆವಾಗ ಒಂದು ಪ್ರಶ್ನೆ ಬಂತು ಮಾಡಿಸುವುದಿಲ್ಲ ಮಾಡುವುದಿಲ್ಲ ಅಂತ ಹೇಳಿಬಿಟ್ರೆ ಅಷ್ಟೇ ಅಲ್ಲ ಇನ್ನೊಂದು ಅಂತ ನಕರ್ಮ ಫಲ ಸಂಯೋಗ ಲೋಕ ಲೋಕದ ಜನನಿಗೆ ಇಂಥ ಫಲ ಆಗಲಿ ಫಲ ಸಂಪಾದನದಲ್ಲಿ ತಾನು ಕರ್ಮ ಸಂಪಾದನೆ ಮಾಡುವುದರಲ್ಲಿ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಲೋಕದ ಜನರಿಗೆ ಫಲ ಸಂಪಾದಿಸಿಕೊಡುವುದರಲ್ಲಿಯೂ ಸ್ವಾತಂತ್ರ್ಯ ಇಲ್ಲ ತಾನು ಕರ್ಮ ಸಂಪಾದನೆ ಮಾಡುವುದರಲ್ಲಿ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಯಾವುದನ್ನು ಸ್ವಾ ಮಾಡಿಸುವುದರಲ್ಲಿ ಸ್ವಾತಂತ್ರ್ಯ ಇಲ್ಲ ತಾನ ಮಾಡೋದರಲ್ಲಿ ಸ್ವಾತಂತ್ರ್ಯ ಇಲ್ಲ ತಾನ ಪಡ ಫಲೆಯುವುದರಲ್ಲಿ ಸ್ವಾತಂತ್ರ್ಯ ಇಲ್ಲ ಇನ್ನೊಬ್ಬರಿಗೆ ಫಲ ಕೊಡಿಸುವ ವಿಷಯದಲ್ಲಿಯೂ ಸ್ವಾತಂತ್ರ್ಯ ಇಲ್ಲ ಯಾರಿಗೆ ಜೀವನಿಗೆ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಓಹೋ ಹಾಗಾದರೆ ನಮಗೊಂದು ಪ್ರಶ್ನೆ ಬರುತ್ತೆ ಕ್ರಿಯಾದಲ್ಲಿ ಸ್ವಾತಂತ್ರ್ಯ ಇಲ್ಲ ಯಾವುದೇಗೊಂದು ಫಲ ಉತ್ಪತ್ತಿ ಆಗಬೇಕಾದ್ರೆ ಅದೃಷ್ಟ ಬೇಕು ಕ್ರಿಯಾದಿಂದ ಪುಣ್ಯ ಹುಟ್ಟಬೇಕು ಅದರಿಂದ ಫಲ ಬರುತ್ತೆ ಅದೃಷ್ಟದಲ್ಲಿಯೂ ಸ್ವಾತಂತ್ರ್ಯ ಇಲ್ಲ ಮತ್ತೆ ಫಲದಲ್ಲಿಯೂ ಸ್ವಾತಂತ್ರ್ಯ ಇಲ್ಲ ಅಂತಾದರೆ ಆದರೆ ಜೀವನಿಗೆ ಕರ್ಮ ಆಗುವುದು ಹೇಗೆ ಅದೃಷ್ಟ ಉತ್ಪತ್ತಿ ಆಗುವುದು ಹೇಗೆ ಫಲಪ್ರಾಪ್ತಿಯಾಗುವುದು ಹೇಗೆ ಅಂದರೆ ಸ್ವಭಾವ ಸ್ವಪ್ತವಾಗುತ್ತದೆ ಸ್ವಭಾವ ಭಗವಂತನ ಭಾವ ಅಸ್ತಿತ್ವ ಏನಿದೆ ಇದಕ್ಕೆ ಬೇರೆಯವರ ಅಪೇಕ್ಷೆ ಬೇಕಾಗಿತ್ತು ಭಾವ ಅಂದರೆ ಅಸ್ತಿತ್ವ ಅವನಿರಬೇಕಾದ್ರೆ ಸ್ವಭಾವ ಸ್ವತಂತ್ರವಾಗಿ ಅವನಿರ್ತಾನೆ ಇನ್ನೊಬ್ಬರ ಹಂಗು ಪರಮಾತ್ಮನಿಗೆ ಇಲ್ಲ ಆದ್ದರಿಂದಾಗಿ ಆ ಭಗವಂತನು ಸ್ವಭಾವ ಅಂತ ಕರೀತಾರೆ ಅಷ್ಟೇ ಅಲ್ಲ ಸ್ವಯಮೇವ ಭಾವೆಯಲ್ಲಿ ಬ್ರಹ್ಮಾದಿ ದೇವತೆ ಜಗತ್ ಶಕ್ತಿ ಭಗವಂತರ ಪ್ರೆ ಶಕ್ತಿ ಬೇಕು ಆದರೆ ಭಗವಂತ ಮಾತ್ರ ಸ್ವಯಮೇವ ವರ್ತದೆ ಇನ್ನೊಬ್ಬರ ಹಂಗಿಲ್ಲದೆ ಗೊತ್ತಿದ್ದಾನೆ ಇನ್ನೊಬ್ಬರ ಎಸ್ ಭಗವಂತ ಅನುಗ್ರಹ ಬೇಕಾಗಿಲ್ಲ ಇನ್ನೊಬ್ಬರ ಅನುಗ್ರಹ ಬೇಕಾಗಿಲ್ಲ ಜೀವನಿಗೆ ಹಾಗಲ್ಲ ಯನುಗ್ರಹದ ಸಂತೆ ದೇವರ ಅನುಗ್ರಹ ಮಾಡದಿರ್ತಾನೆ ಇಲ್ಲ ಇಲ್ಲ ದೇವರು ಹಾಗಲ್ಲ ಇನ್ನೊಬ್ಬರ ಅನುಗ್ರಹ ನಿಂದಿರುವವನಲ್ಲ ಸ್ವಂತವಾಗಿ ಇನ್ನೊಬ್ಬರ ಅನುಗ್ರಹ ಇಲ್ಲದೆ ಇರುವವನು ಅಷ್ಟೇ ಅಲ್ಲ ಅವನು ಮತ್ತೆ ಹೇಳ್ತಾ ಇದ್ದಾರೆ ಸ್ವಯಮೇವ ಭಾವ ಎತ್ತು ಜಗತ್ತು ಸೃಷ್ಟಿಯಾದಿಗಳನ್ನು ಮಾಡುವುದು ಕೂಡ ಸ್ವತಂತ್ರವಾಗಿ ಸರಿ ಹೀಗೆ ಹೇಳ್ತಾ ಇದ್ದಾರೆ ಇನ್ನೊಬ್ರು ಹಂಗಿಲ್ಲ ಹಾಗಾಗಿ ಏನಾಯಿತು ಅಂದರೆ ಯಾರು ಅಂದರೆ ಆ ಸ್ವತಂತ್ರನಾದ ಭಗವಂತನೇ ಕ್ರಿಯಾಕರ್ತೃತ್ವ ವಿಷಯದಲ್ಲಿ ಅದೃಷ್ಟ ವಿಷಯದಲ್ಲಿ ಫಲ ಸಂಯೋಗ ವಿಷಯದಲ್ಲಿ ಅವನದ್ದೇ ಕಾರಭಾರ ಜೀವನದ್ದು ಕಾರಭಾರ ಇಲ್ಲ ಅವನದ್ದೇ ಕಾರಭಾರ ಅದರಿಂದಾಗಿ ಈ ಜೀವನಿಗೆ ಅವನ ಅಂದುಕೊಂಡ ರೀತಿಯಲ್ಲಿ ಅಗತ್ಯ ಅನ್ನುವಂಥದ್ದೇ ಆಗೋದಿಲ್ಲ ಹರಿಚಿತ್ತಕ್ಕೆ ಅನುಗುಣವಾಗಿದ್ದರೆ ಅವನು ಅಂದುಕೊಂಡಕ್ಕೆ ಆಗತ್ತೆ ಅಂದರೆ ಎದ್ದಾದ ಆಗತ್ತೆ ಫಲ ಯಾಕಾಗತ್ತೆ ಪ್ರತಿಯೊಂದರಲ್ಲೂ ಸ್ವಾತಂತ್ರ್ಯವೇ ಫಲ ಆಗೋದು ಹೇಗಾಗಿದೆ ಅವನು ಕರ್ಮ ಮಾಡ್ತಾನೆ ಮಾಡಿಸ್ತಾನೆ ಫಲ ಅದರಷ್ಟು ಉತ್ಪತ್ತಿ ಆಗತ್ತೆ ಪುಣ್ಯ ಹುಟ್ಟುತ್ತೆ ಫಲ ಬರತ್ತೆ ಹೇಗೆ ಇವರಿಗೆ ಸ್ವಾತಂತ್ರ್ಯ ದೇವರಿಗಿದೆ ದೇವರೇ ಪ್ರತಿಯೊಂದರಲ್ಲೂ ಅವನ ಕರ್ಮ ಮಾಡಿಸುವುದರಲ್ಲಿ ಮಾಡುವುದರಲ್ಲಿ ಅದೃಷ್ಟ ಉತ್ಪತ್ತಿ ವಿಷಯದಲ್ಲಿ ಅದರಿಂದ ಪುಣ್ಯ ಹುಟ್ಟಬೇಕು ಪುಣ್ಯ ಹುಟ್ಟು ಹಿಟ್ಟು ಇವನು ಕೈಯಲ್ಲಿ ಇಲ್ಲ ದೇವರು ಪುಣ್ಯ ಹುಡ್ಸ್ಬೇಕು ಪುಣ್ಯ ಹುಡ್ತಿದ್ದಂತ ಇಂಥ ಕಾಲದಲ್ಲಿ ಇಂಥ ಬಲವೇ ಕೊಡಬೇಕು ನಾವು ಅಂದ್ಕೊಂಡ್ರು ಪರ ಬರೋಲ್ಲ ಎಷ್ಟು ಕೊಡಬೇಕು ಎಷ್ಟು ಪರ್ಸೆಂಟ್ ಕೊಡಬೇಕು ಎಷ್ಟು ಕೊಡಬಾರ್ದು ದೇವರ ಕೈಲಿದೆ ಎಲ್ಲವೂ ಕೂಡ ಅಷ್ಟೇ ಅಂದ್ಕೊಂಡ ರೀತಿಯಲ್ಲಿ ಪರ ಬರಲ್ಲ ನಮಗೆ ಅಂದ್ಕೊಂಡಿದ್ದು ಪುಣ್ಯವೂ ಬರಲ್ಲ ಅದು ಅವನ ಹಂತಕ್ಷೇಪ ನಮ್ಮ ಹಂತಕ್ಷೇಪ ನಡೆಯುವುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಏನು ಹೇಳ್ತಾರೆ ಕದಾಪಿ ಪುತ್ರ ಅಪಿ ನಾನಷ್ಟು ಸ್ವಾತಂತ್ರ್ಯದಾತಿ ಯಾ ದೇವರು ಯಾವುದೇ ಸಂದರ್ಭದಲ್ಲಿ ಆಗಲಿ ಎಲ್ಲಿ ಆಗಲಿ ಇನ್ನೊಬ್ಬರಿಗೆ ಸ್ವಾತಂತ್ರ್ಯ ಕೊಡುವುದೇ ಇಲ್ಲ ದತ್ತ ಸ್ವಾತಂತ್ರ್ಯ ಇಲ್ಲ ಆ ದತ್ತ ಸ್ವಾತಂತ್ರ್ಯ ಏನಾದರೂ ಅಲ್ಲಿ ಪಂಚೆ ಬೇರೆ ಹತ್ರ ಹಾ ಇವರು ಸ್ವಾತಂತ್ರ್ಯ ಖಂಡಿತ ಕೊಡೋಲ್ಲ ರಾಯರು ಎಷ್ಟು ಜೋರಾಗಿ ಬರ್ತಿದ್ದಾನೆ ನಂಗೆ ಗೊತ್ತಿಲ್ಲ ಎಷ್ಟು ಜೋರಾಗಿ ಬರೀತಾ ಸರಿ ಕೇಳ್ರಿ ಕದಾಪಿ ಪುತ್ರಾಪಿ ಅನ್ಯಸ ಸ್ವಾತಂತ್ರ್ಯ ಏನು ಮಾಡಿ ನಾನೇ ಸುಧಾತಿ ಸರ್ವತ್ರ ಸ್ವಯಮೇವ ಪ್ರವರ್ತತೆ ಅಂತ ತಾನೇ ಎಲ್ಲರಲ್ಲಿ ಹಂತಕ್ಕೇಪು ಮಾಡಿ ಆ ಅದೃಷ್ಟ ಹುತ್ತನ್ನು ಅವರು ಕುಟ್ಕೊಳ್ಳೋ ವಿಷಯದ ಅವನೇ ನೋಡ್ಕೊಳ್ತಾನೆ ಫಲವರು ವಿಷಯವನ್ನು ಜವಾಬ್ದಾರಿ ಅವನೇ ತಗೊಂಡು ಅವನೇ ಮಾಡ್ತಾನೆ ನಮ್ಮದೇನು ಇಷ್ಟು ಅಲ್ರಿ ಹಾಗಾದರೆ ನಾವು ನಾನು ಸ್ವತಂತ್ರವಾಗಿ ಏನು ಮಾಡಲಾರೆ ದೇವರೇ ಎಲ್ಲ ಮಾಡೋದು ಫಲ ಕರ್ಮ ಮಾಡಿಸುವುದರಲ್ಲಿ ಮಾಡುವುದರಲ್ಲಿ ಅದೃಷ್ಟ ಪುಣ್ಯ ಹುಟ್ಟುವುದರಲ್ಲಿ ಆ ಪುಣ್ಯಕ್ಕೆ ಅನುಗುಣವಾಗಿ ಫಲ ಹುಟ್ಟುವುದರಲ್ಲಿ ಎಲ್ಲ ಕಾರವಾರ ಪರಮಾತ್ಮನಂತೆ ಅಂದುಕೊಂಡು ಇವನು ಕರ್ಮದಲ್ಲಿ ಭಗವದಾರಾಧನ ರೂಪದಲ್ಲಿ ಕರ್ಮದಲ್ಲಿ ಅವನು ತೊಡಗಿದರೆ ಅವನಿಗೆ ಆಗತಕ್ಕಂಥ ಫಲ ಏನು ನಾದಂತೆ ಕಷ್ಟ ಚಿತ್ಪಾಪ ನ ಚೈವ ಸುಖಂ ವಿಭು ಅಜ್ಞಾನೇನಾಮೃತ ಮುಷ್ಯಂತ ಜಂತವ ಅಂತ ಹೇಳ್ತಾ ಮತ್ತ ಇಲ್ಲಿ ಈ ಜೀವೈಜ್ಞಾನದ ಕ್ಯಾಪಿ ಕರ್ಮಣ ಪರಂಪುಣ್ಯ ನಾದತ್ತಿ ನಾದ ಆಯ್ತಾ ತರ್ಹಿ ಸ್ವಗತಂ ಸ್ವತಂತ್ರ ಸ್ವಾತಂತ್ರ್ಯ ಅದು ಮುಂದೆ ಹೇಳ್ತಾರೆ ಯಾವುದೇ ದುರಾಚಾರದಿಂದ ತರ್ಜನ್ಯವಾದ ಪಾಪವನ್ನು ಸ್ವತಂತ್ರವಾಗಿ ಅವನು ಪಡೆಯುವುದಿಲ್ಲ ಅಥವಾ ಸುಕೃತ ಪುಣ್ಯವನ್ನು ಸ್ವಾತಂತ್ರ್ಯನ ಹೊಂದುವುದೂ ಇಲ್ಲ ಅಂದರೆ ಏನರ್ಥ ಸ್ವಾತಂತ್ರ್ಯನ ಪಾಪವನ್ನು ಹೊಂದುವುದಿಲ್ಲ ಸ್ವಾತಂತ್ರ್ಯನ ಪುಣ್ಯವನ್ನು ಹೊಂದಲಾರ ಇನ್ನು ಕ್ರಿಯಾದೃಷ್ಟವನ್ನು ಹೊಂದಲಾರ ಅಂತ ತಿಳ್ಕೊಳ್ತಾರೆ ತಿಳ್ಕೊಳ್ಬೇಕು ಅಂತ ಅರ್ಥ ಅಲ್ಲ ಇಷ್ಟೆಲ್ಲ ದೇವರೇ ಎಲ್ಲ ಮಾಡ್ತಾನೆ ಇವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೀಗೆ ಪುಣ್ಯಪಾಪ ಈ ರೀತಿಯಾಗಿ ತಿಳ್ಕೊಳ್ಬೇಕವ ಭಗವಂತನಿಗೆ ಕರ್ತೃತ್ವ ಇದ್ದರೆ ಅವನಿಗೆ ಕರ್ಮ ಲೇಪ ಆಗಬೇಕಂದ್ರೆ ಈಶ್ವರ ಸರ್ವ ಸಮರ್ಥ ಇದು ಹಾಗಾಗಿ ಯಾವುದೇ ಕರ್ಮ ಮಾಡಿದರೂ ಕೂಡ ಅವನ ಪುಣ್ಯವನ್ನು ಪಾಪವನ್ನು ಯಾವುದನ್ನೂ ಅಂಟಿಸಿಕೊಳ್ಳದಂತೆ ಇರತಕ್ಕಂತಹ ಒಂದು ಸಾಮರ್ಥ್ಯ ಪರಮಾತ್ಮನಿಗಿದೆ ಆದರೆ ಏನಾಯಿತು ದಯಾದ ಸ್ವಾತಂತ್ರ್ಯ ಇವನಿಗಿಲ್ಲ ಇವನಿಗಿಲ್ಲ ಹಾಗಾಗಿ ಪರವಾಗಿ ಅಂತಾದಮೇಲೆ ಅವನು ಆ ಪರ್ಮದ ಫಲವನ್ನು ಬೇಕಲ್ರಿ ಅಂತ ಹೇಳಿದ್ರೆ ಇಲ್ಲ ಅವನು ವಿಭು ಸರ್ವ ಸಮರ್ಥ ಸ್ವಾತಂತ್ರ್ಯನವನು ಮಾಡಿದರೂ ಕೂಡ ಯಾವುದನ್ನು ಅಂಟಿಸಿಕೊಳ್ಳದಂತೆ ಇರ್ತಾರೆ ಅದು ಅವನ ಅಜಿಂಗ್ಯ ಅದ್ಭುತ ಶಕ್ತಿ ಎಂಬ ದಾರಿ ಹೇಳಿದ್ದಾರೆ ಇಷ್ಟು ಹೇಳಿದ್ದಾರೆ ಅಂತ ಹಾಗೆ ಇಷ್ಟೆಲ್ಲ ದೇವರು ನಮ್ಮ ಪ್ರತಿಯೊಂದು ಇಂದ್ರಿಯದಲ್ಲಿ ಇಟ್ಕೊಂಡು ಕೆಲಸ ಮಾಡುವನವನೇ ಕರ್ಮ ಮಾಡುವನು ಅವನೇ ಸ್ವಾತಂತ್ರ್ಯನ ಮಾಡಿಸೋನು ಅವನೇ ಅದರಿಂದ ಅದೃಷ್ಟವು ಪುಣ್ಯ ಹುದ್ದುವಂತೆ ನೋಡಿಕೊಳ್ಳುವವನೇ ಮತ್ತೆ ಅದಕ್ಕೆ ಫಲಪಡಿಸೋ ನಾವನೇ ಅವನು ಇಷ್ಟು ದೊಡ್ಡ ಮಹಿಮಾವುಳ್ಳ ಸಂಪನ್ನ ಆದವನು ಅವನು ಯಾಕೆ ಕಾಣ್ತಾ ಇಲ್ಲ ಹಾಗಾದರೆ ಅವನು ಕಾಣಬೇಕಿತ್ತಲ್ಲ ಇಷ್ಟು ದೊಡ್ಡ ಅವನು ವಿ ಎ ಪಿ ಅಲ್ಲ ವಿ ಎ ಪಿ ಯಾಕೆ ಪ್ರಸಿದ್ಧ ಆಗಿಲ್ಲ ಇಷ್ಟು ದೊಡ್ಡ ಪ್ರಸಿದ್ಧ ಆಯಿತು ಮಹಿಮಾ ಸಂಪನ್ನ ಅಂದರೆ ಯಾಕೆ ಕಾಣ್ತಾ ಇತ್ತಾದರೆ ಅದಕ್ಕೆ ಅಜ್ಞಾನೇನಾಮೃತ ಅಜ್ಞಾನೇನಾಮೃತ ಜ್ಞಾನ ಏನ ಮುಷ್ಯಂತಿ ಜಂತವ ಜೀವನ ಸ್ವರೂಪ ಜ್ಞಾನ ಅಜ್ಞಾನದಿಂದ ಆವೃತವಾಗಿದೆ ಆದ್ದರಿಂದಾಗಿ ಅವು ಭಗವಂತನನ್ನು ತಿಳುವುದಿಲ್ಲ ಈ ಸ್ವರೂಪ ಜ್ಞಾನ ಎಂದು ಅಜ್ಞಾನದಿಂದ ಆವೃತವಾಗಿದೆ ಏನು ಕೆಲಸ ಮಾಡಲ್ಲ ಅಣ್ಣ ಈ ದೇವರನ್ನು ಅವನಿಗೆ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಹಾಗೆ ಅಲ್ಲಿ ಏನು ಮಾಡಬೇಕು ಅಜ್ಞಾನದಿಂದ ಜೀವನ ಸ್ವರೂಪ ಜ್ಞಾನ ಅಜ್ಞಾನದಿಂದ ಏನಾಗಿದೆ ಆವೃತವಾಗಿದೆ ಹಾಗಾಗಿ ಅಲ್ಲಿ ಕೆಲಸ ಮಾಡಲ್ಲ ಅಯ್ಯೋ ಹಾಗಾದ್ರೆ ನಾವು ಕೆಲಸ ಸ್ವರೂಪ ಜ್ಞಾನ ಏನು ಕೆಲಸ ಮಾಡಲ್ಲ ಅಜ್ಞಾನದ ಆಗುತ್ತಾ ಕೆಲಸ ಮಾಡಲ್ಲ ಅಂತ ಆದರೆ ಮತ್ತೆ ನಮ್ಮ ಗತಿ ಏನಾಗಾದ್ರೆ ಈಗ ಜ್ಞಾನ ಇದ್ರೂ ಉಪಯೋಗ ಇಲ್ಲ ಅಂತಾಯ್ತಲ್ಲೇ ನಮ್ಮ ಸ್ವರೂಪ ಜ್ಞಾನವೇ ನಮಗಿದೆ ಅಂತ ಅದು ಅಜ್ಞಾನದ ಆಮೃತವಾಗಿ ಅದು ಕೆಲಸ ಮಾಡದಂತೆ ಮಾಡಿದೆ ದೇವರ ತಿಳುವಳಿಕೆ ಮಾಡದಂತೆ ಮಾಡಿದೆ ಇನ್ನು ಪುಟ್ಕೋಶಿ ಈ ವೃತ್ತಿ ಜ್ಞಾನ ಹೇಳ್ಕೊಂಡು ನಾವೇನು ಮಾಡಲಿ ಈ ಗೀತಾಭಿವೃತ್ತಿ ಜ್ಞಾನ ಹೇಳ್ಕೊಂಡು ನಾವೇನು ಮಾಡಲಿ ಅಂತ ಕೇಳ್ತೇವೆ ನಾವು ಸ್ವರೂಪ ಜ್ಞಾನವೇ ಕೆಲಸ ಮಾಡ್ತಾ ಇಲ್ಲ ಈ ಮತ್ತೆ ಈ ಭಗವಂತ ಭಾಗ ಭಗವದ್ಗೀತಾ ಈ ಪ್ರವಚನನ್ನು ಮಾಡಿದ ಜ್ಞಾನ ನಮಗೆ ಏನು ಮಾಡುತ್ತೆ ಅಂದರೆ ಕೃಷ್ಣ ಹೇಳ್ತಾನೆ ಈ ಕಷ್ಟಪಟ್ಟು ನೀವು ಕುತ್ಕೊಂಡು ಬಿಟ್ಟು ಇಲ್ಲಿ ಗೀತಾ ಇದನ್ನು ಪರೋಕ್ಷ ಜ್ಞಾನ ಹೊಂದಿದ್ದೀರಲ್ಲ ಆದ್ದರಿಂದ ಅಜ್ಞಾನ ನಾಶ ಮಾಡಬಹುದು ಸ್ವರೂಪ ಜ್ಞಾನಕ್ಕೆ ಕೆಲಸ ಮಾಡದೆ ಇದ್ದೇ ರೀತಿಯಲ್ಲಿ ನೋಡಿಕೊಂಡ ಈ ಅಜ್ಞಾನವನ್ನು ಕತ್ತರಿಸಿ ಯಾಕೆ ಈ ಪ್ರವಚನಾದಿಗಳನ್ನು ಕೇಳ್ರಿ ಗುರುಪಸಂತಿ ಮಾಡಿರಿ ಅವರ ಉಪದೇಶದಿಂದ ಪರೋಕ್ಷ ಜ್ಞಾನ ಪಡೆದರೆ ಆ ಸ್ವರೂಪ ಜ್ಞಾನ ಕೆಲಸ ಮಾಡದಂತೆ ತೊಂದರೆ ಕೊಟ್ಟಂತ ಆ ಅಜ್ಞಾನ ಎಂಬ ಶತ್ರುವನ್ನು ಕತ್ತರಿಸಿ ಹತ್ತುವುದು ಅವನು ಕತ್ತರಿಸಿದಾಗ ಸ್ವರೂಪ ಜ್ಞಾನ ಕೆಲಸ ಮಾಡಿ ಭಗವತ್ ಪ್ರಕಾಶ ಆಗುತ್ತೆ ಅವರಿಗೇನೆ ಏನಾಗತ್ತೆ ಜ್ಞಾನ ಏನತ್ತು ಅಂದರೆ ಏನಂತ ಗುರುಗಳಿಂದ ಗುರುಪಶಕ್ತಿ ಮಾಡಿ ಪರೋಕ್ಷ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನದ ಮೂಲಕ ಯಾರು ಆ ಸ್ವರೂಪ ಜ್ಞಾನಕ್ಕೆ ಕೆಲಸ ಮಾಡದಂತೆ ಮಾಡಿದ ಅಜ್ಞಾನವನ್ನು ನಾಶ ಮಾಡ್ತಾರೋ ಅವರಿಗೆ ತೇಷಾಮೇವ ಜ್ಞಾನ ಅಪರೋಕ್ಷ ಜ್ಞಾನ ಅವರಿಗೇನಾಗತ್ತೆ ಅಂದರೆ ತೇಷ್ ಆದಿತ್ಯವನ್ನು ಜ್ಞಾನ ಸೂರ್ಯನಂತೆ ಆ ಪರೋಕ್ಷ ಜ್ಞಾನ ಆಶ ನಾಶ ಮಾಡಿದಾಗ ತೇಷಾಮೇವ ಜ್ಞಾನ ಅಂದರೆ ಭಗವದ ಅಪರೋಕ್ಷ ಜ್ಞಾನ ಎಂದು ಆದಿತ್ಯರು ಸೂಲಹೆಗೆ ಪದಾರ್ಥವನ್ನು ಪ್ರಕಾಶಪಡಿಸುವಂತೆ ಮಾಡ್ತದೆ ಹಾಗಾಗಿ ಇದು ತೊಂದರೆ ಇಲ್ಲ ಅದಕ್ಕೆ ಗುರುಪಸತಿ ಮಾಡಿ ಪರೋಕ್ಷ ಜ್ಞಾನದಿಂದ ಆ ನಮಗೆ ಸಹಜವಾದ ಒಂದು ಸ್ವರೂಪ ಜ್ಞಾನ ಏನಿದೆ ಅದರಲ್ಲಿರ್ತಕ್ಕಂತಹ ಏನನ್ನ ಅಜ್ಞಾನ ಎಂಬ ಶತ್ರುವನ್ನು ನಾಶ ಮಾಡಿಕೊಳ್ಬೇಕು ಎಷ್ಟು ಬಹಳ ಚೆನ್ನಾಗಿರ್ತಾರೆ ಶತ್ರುಗಳು ಅಂದರೆ ಯಾರು ಹೇಳಿ ಶತ್ರು ನಾಶ ಜ್ಞಾನ ನಾಶವೋ ನಾಣ್ಯ ಪ್ರತೀತನ ಶತ್ರುನಾಶ ಅಂದರೆ ಅಜ್ಞಾನಕ್ಕಿಂತ ಬಿಗಿಲಾದ ಶತ್ರುವೇ ಇಲ್ಲ ಸ್ವರೂಪ ಜ್ಞಾನ ಕೆಲಸ ಮಾಡದೇ ಇದ್ದಂತ ಮಾಡ್ಕೊಂಡ್ಬಿಟ್ಟಿದೆ ಅಂದರೆ ಅದು ಎಂಥ ಕೆತ್ತ ಆ ಸ್ವರೂಪ ಆ ಅಜ್ಞಾನ ಎಷ್ಟು ದೊಡ್ಡ ಶತ್ರು ಆದರೆ ಅದನ್ನು ಅಥಂಗ ಶಸ್ತ್ರೇನ ದೃಢೇನ ಚಿತ್ತ ಅಂತ ಹೇಳ್ಕೊಂಡ್ಬಿಟ್ಟು ರೂಪಸತಿ ಮಾಡಿ ಜ್ಞಾನ ನಿಶ್ಚಿತವಾದ ಉಪಾಸನೆ ನಿಶ್ಚಿತವಾದಂತಹ ಆ ಒಂದು ಜ್ಞಾನ ನಮಗಿದ್ದರೆ ಆ ವೃತ್ತಿಜ್ಞಾನದಿಂದ ಅಜ್ಞಾನ ನಾಶ ಮಾಡಿಕೊಂಡ್ರೆ ಆವಾಗ ಅವರಿಗೇ ಅಪರೋಕ್ಷ ಜ್ಞಾನ ಆಗಿ ಆದ ಬ್ರಹ್ಮ ಪ್ರಾಶಾಂತದಪ್ಪ ಹಾಗಾಗಿ ಅದಕ್ಕೆ ಗುರೂಪ ಸತಿ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ಉಪನ್ಯಾಸ ಅದೃಷ್ಟ